ಾಪಕಾಯ ಚ ಧರ್ಮಸ್ ಸರ್ವಧರ್ಮಸ್ವರೂಪಿಣಿ ಅವತಾರವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ ಶಿಕ್ಷಾಷ್ಟಕಮ್ ಎನ್ನುವಂಥ ಚೈತನ್ಯ ಮಹಾಪ್ರಭುಗಳು ರಚಿಸಿದ ಈ ಸ್ತೋತ್ರದಲ್ಲಿ ಭಕ್ತಿಯ ಪಾರಮ್ಯವನ್ನು ಹೇಳಿದೆ ಅದರ ಜೊತೆಗೆ ಹೇಗೆ ಈ ರೀತಿಯ ಭಕ್ತಿಯನ್ನು ಗಳಿಸಿಕೊಳ್ಳುವುದು ಇದನ್ನು ಕೂಡ ಹೇಳಲಾಗಿದೆ ಈ ಸ್ತೋತ್ರದ ಹೆಸರೇ ಶಿಕ್ಷಾಷ್ಟ ಕಾಣ್ತಾ ಇದೆ ಭಕ್ತಿಗೆ ಸಂಬಂಧಪಟ್ಟ ಹಾಗೆ ಕೀರ್ತನೆಗೆ ಸಂಬಂಧಪಟ್ಟ ಹಾಗೆ ಇರುವ ಸ್ತೋತ್ರಗಳಿಗೆಲ್ಲ ಆಯಾಯ ಭಗವಂತನ ಹೆಸರು ಸಾಮಾನ್ಯವಾಗಿ ಇರುತ್ತದೆ ಕೆಲವೊಮ್ಮೆ ಅದರ ಸಾರ ಏನಿದೆ ಅರ್ಥ ಏನಿದೆ ಅರ್ಥಕ್ಕೆ ಸಂಬಂಧಪಟ್ಟ ಹೆಸರು ಕೂಡ ಇರುವುದು ಪ್ರಾತ ಪ್ರಾತಃಸ್ಮರಣಾ ಸ್ತೋತ್ರ ಅಂತ ಕೇಳಿರ್ತೀರಿ ಅದೇ ರೀತಿಯಲ್ಲಿ ಧನ್ಯಾಷ್ಟಕ ಅಂತ ಕೇಳಿರ್ತೀರಿ ಇದೇ ರೀತಿಯಲ್ಲಿ ಇಲ್ಲಿ ಶಿಕ್ಷಾಷ್ಟಕಮ್ ಎನ್ನುವುದರಲ್ಲಿ ಶಿಕ್ಷೆ ಶಿಕ್ಷಣ ಭಕ್ತಿಯನ್ನು ಬೆಳೆಸ್ಕೊಳ್ಳುವುದು ಹೇಗೆ ಯಾವ ರೀತಿ ಭಗವಂತನ ಕೃಪೆಗೆ ಸಾಧಕನಾದವನು ತನ್ನನ್ನು ತಾಯ ತಾನು ತಯಾರು ಮಾಡಿಕೊಳ್ಳಬೇಕು ಹೇಗೆ ಭಗವತ್ ಕೃಪೆಗೆ ತನ್ನ ಹೃದಯವನ್ನು ತೆರೀಬೇಕು ಈ ಎಲ್ಲ ಅಂಶಗಳು ಅಲ್ಲಲ್ಲಿ ಈ ಶ್ಲೋಕಗಳ ನಡುವೆ ಹೆಚ್ಚಾಗಿ ಬರ್ತವೆ ಪ್ರಧಾನವಾಗಿ ಚೈತನ್ಯ ಪ್ರಭುಗಳು ಭಗವಂತನಲ್ಲಿ ಪ್ರಾರ್ಥನೆ ಮಾಡುವ ಒಂದು ಧಾಟಿ ಇಲ್ಲಿದ್ದರೂ ಕೂಡ ಅದರ ಜೊತೆಗೇ ಹೇಗೆ ಭಕ್ತನಾದವನು ಭಗವಂತನ ಮುಂದೆ ತನ್ನನ್ನು ತಾನು ಪೂರ್ಣವಾಗಿ ಸಮರ್ಪಿಸಿಕೊಳ್ಬೇಕು ಯಾವ ರೀತಿ ತನ್ನ ಮನಸ್ಸು ತನ್ನ ಇಹ ಜೀವನ ದೈನಂದಿನ ಕ್ರಿಯೆಗಳು ಇವನ್ನೆಲ್ಲ ಭಗವಂತನ ಕಡೆಗೆ ಹೋಗುವಂತೆ ಮಾಡಬೇಕು ಈ ವಿಚಾರಗಳೆಲ್ಲ ಇಲ್ಲಿ ಹೆಚ್ಚಾಗಿ ಬರುವುದರಿಂದ ಇದಕ್ಕೆ ಶಿಕ್ಷಾಷ್ಟಕ ಅಂತ ಹೆಸರು ಕೊಟ್ಟಿರಬೇಕು ಅಷ್ಟಕ ಅಂದರೆ ಎಂಟು ಶ್ಲೋಕಗಳಿರುವಂಥ ಒಂದು ಸ್ತೋತ್ರ ಮೊದಲನೆಯ ಶ್ಲೋಕ ಸ್ವಲ್ಪ ಉದ್ದವಾಗಿದೆ ಆದರೆ ಅದರಲ್ಲಿ ಒಂದೊಂದು ಪದಗುಚ್ಛಗಳು ಪದಗಳ ಸಮೂಹಗಳು ಕೂಡ ಅತ್ಯಂತ ಭಾವಪೂರ್ಣವಾಗಿದೆ ಅರ್ಥಗರ್ಭಿತವಾಗಿದೆ ನಾವು ಅದನ್ನು ಹೆಚ್ಚು ಹೆಚ್ಚು ಆಲೋಚನೆ ಮಾಡಿದಷ್ಟೂ ಕೂಡ ಅದರ ಅರ್ಥದ ಹರವು ವಿಸ್ತಾರ ಇನ್ನಷ್ಟು ಇನ್ನಷ್ಟು ಹೆಚ್ಚಿದ ಹಾಗೆ ಅನ್ನಿಸ್ತದೆ ಒಂದು ರೀತಿಯಲ್ಲಿ ಈ ಅಧ್ಯಯನ ಮಾಡುವಾಗ ಯಾವುದೇ ಒಂದು ಕೃತಿಯನ್ನು ಅಧ್ಯಯನ ಮಾಡುವಾಗ ನಮ್ಮ ಮನಸ್ಸಿಗೆ ನಾವು ಕೆಲಸ ಕೊಡ್ತಾ ಹೋದಷ್ಟು ಕೂಡ ನಾವು ಅಧ್ಯಯನ ಮಾಡುವ ಕೃತಿ ಇದೆಯಲ್ಲ ಅದು ಬೆಳೀತಾ ಹೋಗುತ್ತದೆ ಬರೀ ನಾವು ಬೆಳೆಯುವುದಷ್ಟೇ ಅಲ್ಲ ಕೃತಿ ಬೆಳೀತದೆ ನಿಜವಾಗಿ ಹೇಳೋದಾಗಿದ್ದರೆ ಎಲ್ಲ ಬೆಳವಣಿಗೆ ಎಲ್ಲ ಪರಿವರ್ತನೆ ಆಗುವುದು ನಮ್ಮಲ್ಲೇ ಗ್ರಂಥ ಗ್ರಂಥಾಲಯದ ಕಪಾಟಿನೊಳಗೆ ಭದ್ರವಾಗಿದ್ದರೆ ಅದರಿಂದೇನು ಉಪಯೋಗ ಇಲ್ಲ ಯಾವಾಗ ಗ್ರಂಥ ಓದುವವನ ಕೈಗೆ ಸಿಕ್ಕಿ ಅವನ ಮನಸ್ಸಿಗೆ ಚಾಲನೆ ದೊರಕಿ ಅವನು ತನ್ನ ಅಂತರಂಗವನ್ನೆಲ್ಲ ಶೋಧನೆ ಮಾಡ್ತಾ ಮಾಡ್ತಾ ಅದರ ಅಂತರಂಗವನ್ನು ಹೊಕ್ಕು ನೋಡ್ತಾನೆ ಆಗ ಆ ಕೃತಿಗೆ ಮರುಹುಟ್ಟು ಪುನರ್ಜನ್ಮ ಬರ್ತದೆ ಅದು ಎಲ್ಲಿ ಬರ್ತದೆ ಅಂದರೆ ನಮ್ಮ ಅಂತರಂಗದಲ್ಲಿ ಬರ್ತದೆ ನಮ್ಮೊಳಗೆ ಆ ಮತ್ತೆ ಹುಟ್ಟುತ್ತದೆ ಮತ್ತೆ ಬೆಳೀತದೆ ವಿಸ್ತಾರವಾಗುತ್ತದೆ ಕೆಲವು ಮಂದಿ ಇನ್ನೂ ಪರಿಣತರು ಇದ್ದರೆ ಆ ತಮ್ಮದೇ ಆದ ಕೊಡುಗೆಯನ್ನು ಕೊಡ್ತಾರೆ ಪ್ರಚಂಡ ಬುದ್ಧಿವಂತರು ಅಥವಾ ಹೆಚ್ಚು ಮನಸ್ಸಿಗೆ ಕೆಲಸ ಕೊಟ್ಟವರು ಅದನ್ನು ಕೂಡ ಮಾಡ್ತಾರೆ ಈ ರೀತಿಯಲ್ಲಿ ಇದರ ಸಾರವನ್ನು ನಾವು ಕೆದಕ್ತಾ ಹೋದಷ್ಟು ಆಳವಾಗಿ ಅದನ್ನು ಅಧ್ಯಯನ ಮಾಡ್ತಾ ಹೋದಷ್ಟು ಇದರ ಅರ್ಥವನ್ನು ತಿಳ್ಕೊಳ್ಬಹುದು ಯಾಕಂದರೆ ಬರೆದಂಥ ವ್ಯಕ್ತಿ ಸಾಮಾನ್ಯರಲ್ಲ ಚೈತನ್ಯ ಮಹಾಪ್ರಭುಗಳು ಅಂತಂದರೆ ಭಾರತದ ಒಂದು ಸಂದರ್ಭದಲ್ಲಿ ಹಲವಾರು ಸಹಸ್ರಾರು ಮಂದಿ ಸಾಮಾನ್ಯರ ಮತ್ತು ಪಂಡಿತರ ಆ ಹೃದಯವನ್ನೆಲ್ಲ ವಿಶೇಷವಾಗಿ ಬಂಗಾಳ ಮತ್ತು ಒರಿಸ್ಸಾ ಬೃಂದಾವನ ಈ ಪ್ರದೇಶದಲ್ಲೆಲ್ಲ ಕೃಷ್ಣನ ಭಕ್ತಿಯನ್ನು ಅತ್ಯುಜ್ವಲವಾಗಿ ಮಾಡಿದಂಥ ಅವತಾರ ಪುರುಷರು ಅಂತ ಅವರನ್ನು ಸಾಮಾನ್ಯವಾಗಿ ಎಲ್ಲರೂ ಕೂಡ ವಿಶೇಷವಾಗಿ ಗೌರವಿಸ್ತಾರೆ ಎಲ್ಲಿ ಸಾಮಾನ್ಯ ಜನರ ಅವಶ್ಯಕತೆಗೆ ತಕ್ಕಂತೆ ಭಗವಂತ ಮಾನವ ದೇಹ ಧರಿಸಿ ಬರ್ತಾನೋ ತಾನೆ ಸ್ವತಃ ಇಚ್ಛೆಪಟ್ಟು ಈ ಜಗತ್ತಿನಲ್ಲಿ ಪಾದಾರ್ಪಣೆ ಮಾಡ್ತಾನೋ ಅಂಥವನಿಗೆ ಅವತಾರ ಅಂತ ಹೇಳ್ತಾರೆ ಅವತರಣ ಅಂತಂದ್ರೇ ಮೇಲಿಂದ ಕೆಳಕ್ಕೆ ಉಳಿಯುವುದು ಅಂತ ಅರ್ಥ ಆರೋಹಣ ಅಂತಂದರೆ ಮೇಲಕ್ಕೆ ಹತ್ತುವುದು ಅವತರಣ ಅಂತಂದರೆ ಕೆಳಕ್ಕೆ ಇಳಿಯುವುದು ಹೀಗೆ ಅಸಾಧಾರಣ ಶಕ್ತಿಯ ಪುಂಜವಾದಂಥ ಭಗವಂತ ಮನುಷ್ಯ ದೇಹದಲ್ಲಿ ಬಂದು ಇಳಿದು ಜನ್ಮ ತಾಳಿ ಹಲವಾರು ಮಂದಿ ವ್ಯಕ್ತಿಗಳ ಜೀವನವನ್ನು ಮೇಲಕ್ಕೆತ್ತಾನೆ ಮತ್ತೆ ತನ್ನ ಮೂಲ ನೆಲೆಯಾದಂಥ ಭಗವಂತನನ್ನು ತಲುಪುವುದಕ್ಕೆ ಅವನು ನೆರವು ನೀಡ್ತಾನೆ ದಾರಿ ತೋರಿಸ್ತಾನೆ ಮಾರ್ಗದರ್ಶಕನಾಗ್ತಾನೆ ಜಗದ್ಗುರು ಆಗ್ತಾನೆ ಅಂಥ ಒಬ್ಬ ವ್ಯಕ್ತಿ ಬರೆದಂಥ ರಚನೆ ಆದದ್ರಿಂದ ನಾವು ಎಷ್ಟು ಎಷ್ಟು ಆಳ ಆಳವಾಗಿ ಇದನ್ನು ಅರಿತುಕೊಳ್ತಾ ಹೋಗ್ತೇವೋ ಅಷ್ಟರಷ್ಟರ ಮಟ್ಟಿಗೂ ಕೂಡ ನಮ್ಮ ಮನಸ್ಸು ಉನ್ನತ ನೆಲೆಗೆ ಹೋಗ್ತದೆ ಅಷ್ಟರ ಮಟ್ಟಿಗೆ ಈ ಪದಗಳಲ್ಲಿ ಇಲ್ಲಿನ ಶ್ಲೋಕಗಳಲ್ಲಿ ಅರ್ಥ ತುಂಬಿಕೊಂಡಿವೆ ಚೇತೋದರ್ಪಣಮಾರ್ಜನಂ ಭವಮಹಾದಾವಾಗ್ನಿ ನಿರ್ವಾಪಣಂ ಮೊದಲನೆಯ ಸ್ತೋತ್ರದಲ್ಲಿ ಶ್ರೀಕೃಷ್ಣ ಸಂಕೀರ್ತನೆಯ ಹಿರಿಮೆ ಅದನ್ನು ವಿವರಿಸ್ತಾರೆ ಎಂಥದ್ದು ಶ್ರೀಕೃಷ್ಣನ ಸಂಕೀರ್ತನೆ ಅತ್ಯುತ್ಕೃಷ್ಟವಾದದ್ದು ಅಂತ ಅವರು ಹೇಳ್ತಾರೆ ಭಗವಂತನ ಸಂಕೀರ್ತನೆ ಸಂಕೀರ್ತನೆ ಅಂತಂದ್ರೇನು ಭಗವಂತನ ಗುಣಗಾನ ಮಾಡುವುದು ಅವನ ನಾಮವನ್ನು ಮತ್ತೆ ಮತ್ತೆ ಉಚ್ಚರಿಸುವುದು ಭಜನೆ ಇತ್ಯಾದಿಗಳ ಮೂಲಕ ಭಾವಪೂರ್ಣವಾಗಿ ಹಾಡುವುದು ಇದೆಲ್ಲವೂ ಕೂಡ ಸಂಕೀರ್ತನೆ ಮುಖ್ಯ ಏನು ಅಂತ ಭಗವಂತನ ವಿಶೇಷತೆ ಅವನ ಮಹಿಮೆ ಅವನ ಗುಣಗಳು ಹೇಗೆ ಅವನ ಎಲ್ಲ ಸ್ವರೂಪ ಇದೆಲ್ಲವೂ ಕೂಡ ವ್ಯಕ್ತವಾಗುವ ಹಾಗೆ ಹಾಡ್ತಾನೋ ಅಥವಾ ವ್ಯಕ್ತಪಡಿಸ್ತಾನೆ ಭಗವಂತನ ವಿಶೇಷತೆ ಮಹಿಮೆ ಗುಣ ಇತ್ಯಾದಿಗಳನ್ನೆಲ್ಲ ಅವನು ವ್ಯಕ್ತಪಡಿಸುವುದು ಭಕ್ತನು ತನ್ನ ಭಾವನೆಯ ಮೂಲಕ ವ್ಯಕ್ತಪಡಿಸಿದರೆ ಅದಕ್ಕೆ ಸಂಕೀರ್ತನೆ ಅಂತ ಹೆಸರು ಅದು ಸಭೆಯಲ್ಲಿ ಆಗಿರಲಿ ಏಕಾಂತ ಆಗಿರಲಿ ಅಥವಾ ಚೈತನ್ಯ ಪ್ರಭುಗಳೇ ಮಾಡ್ತಾಯಿದ್ದ ಹಾಗೆ ಬೀದಿಯಲ್ಲಿ ಹತ್ತಾರು ಮಂದಿ ಭಕ್ತರ ಜೊತೆಗೆ ಆಗಿರಲಿ ಎಲ್ಲೇ ಆಗಿರಲಿ ಅವನ ಭಾವನೆ ಎಷ್ಟರ ಮಟ್ಟಿಗೆ ಉಜ್ವಲವಾಗಿದೆ ಅದು ಬಹಳ ಮುಖ್ಯ ಇಂಥ ಸಂಕೀರ್ತನೆ ಪರಮೋತ್ಕೃಷ್ಟವಾಗಿದೆ ಎಂಥದು ಅದರ ವಿಶೇಷತೆಯೇನು ಇದನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ ಚೇತೋದರ್ಪಣಮಾರ್ಜನಂ ಭವಮಹಾದಾವಾಗಪಣಂ ಶ್ರೇಯಃರವ ಚಂದ್ರಿಕಾ ವಿತರಣಂ ವಿದ್ಯಾವಧೂಜೀವನಂ ಆನಂದಾಂಬುದ್ಧಿವರ್ಧನಂ ಪ್ರತಿಪದಂ ಪೂರ್ಣಾಮೃತ ಆಸ್ವಾಧನಂ ಸರ್ವಾತ್ಮಸ್ನಪನಂ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನ ಇದರ ಅರ್ಥ ಮನಸ್ಸೆಂಬ ಕನ್ನಡಿಯನ್ನು ಶುದ್ಧಗೊಳಿಸುವ ಯಾವುದು ಶ್ರೀಕೃಷ್ಣ ಸಂಕೀರ್ತನೆ ಚೇತೋದರ್ಪಣ ಮಾರ್ಜನಂ ಮನಸ್ಸೆಂಬ ದರ್ಪಣ ಅಥವಾ ಕನ್ನಡಿ ಅದನ್ನು ಮಾರ್ಜನಂ ಶುದ್ಧಗೊಳಿಸುವಂಥದ್ದು ಭವಮಹಾದ್ನಿ ನಿರ್ವಾಪಣಂ ಭಾವ ಅಂದರೆ ಸಂಸಾರ ಈ ಸಂಸಾರ ಎನ್ನುವ ದಾವಾಗ್ನಿ ದಾವಾಗ್ನಿ ಅಂದರೆ ಕಾಡ್ಗಿಚ್ಚು ಅದನ್ನು ನಂದಿಸುವಂಥದ್ದು ಈ ಸಂಕೀರ್ತನೆ ಶ್ರೇಯಸ್ಸು ಎಂಬ ನೈದಿಲೆಯ ಯಾವ ನೈದಿಲೆ ಬಿಳಿ ನೈದಿಲೆ ಕೈರವ ಅಂತಂದರೆ ಬಿಳಿ ನೈದಿಲೆ ಅದರ ಮೇಲೆ ಚಂದ್ರಿಕಾ ವಿತರಣಂ ಚಂದ್ರಿಕಾ ಅಂತಂದರೆ ಬೆಳದಿಂಗಳು ಚಂದ್ರನಿಂದ ಹೊರ ಸೂಸುವಂಥ ಬೆಳದಿಂಗಳು ಹರಿದ್ರೆ ನೈದೆಲೆ ಅರಳುತ್ತದೆ ಹೇಗೆ ತಾವರೆ ಅರಳುವುದಕ್ಕೆ ಸೂರ್ಯನ ಕಿರಣಗಳು ಅಗತ್ಯವೋ ಅದೇ ರೀತಿಯಲ್ಲಿ ನೈದಿಲೆ ಅರಳುವುದಕ್ಕೆ ಚಂದ್ರನ ಕಿರಣಗಳು ಅಗತ್ಯ ಇಲ್ಲಿ ಶ್ರೇಯಸ್ಸು ಎನ್ನುವುದೇ ನೈದಿಲೆ ನೈದಿಲೆಯ ರೀತಿಯಲ್ಲಿ ಇರುವಂಥದ್ದು ಅದು ಅರಳಬೇಕಾದರೆ ಶ್ರೇಯಸ್ಸು ಹೆಚ್ಚಬೇಕಾದರೆ ಚಂದ್ರಿಕೆ ಬೇಕು ಏನು ಚಂದ್ರಿಕೆ ಅಂದರೆ ಭಗವಂತನ ಕೃಪೆ ಅಂಥ ಚಂದ್ರಿಕೆಯನ್ನು ಸುರಿಸುವಂಥದ್ದು ಪರಾವಿದ್ಯೆ ಎಂಬ ವಧುವಿಗೆ ಜೀವನ ಸ್ವರೂಪವಾದಂಥ ವಿದ್ಯಾವಧೂ ಜೀವನಂ ಅಂತ ಹೇಳ್ತಾರೆ ವಿದ್ಯೆ ಅಥವಾ ಜ್ಞಾನ ಎನ್ನುವುದನ್ನು ವಧುವಿಗೆ ಹೊಲಿಸಿದ್ದಾರೆ ಅದಕ್ಕೆ ಜೀವನ ಸಂಪೂರ್ಣ ಜೀವನವನ್ನು ಹಿಡಿದಿಟ್ಟುಕೊಳ್ಳುವುದಕ್ಕೆ ಒಂದು ಆಧಾರ ಬೇಕು ಅಂಥ ಆಧಾರ ಯಾವುದು ಅಂತಂದರೆ ಈ ಸಂಕೀರ್ತನೆ ಆನಂದವೆಂಬ ಸಾಗರವನ್ನು ವರ್ತಿಸುವ ಆನಂದ ಸಾಗರ ಆನಂದಾಂಬುದಿ ಅಂಬುದಿ ಅಂದರೆ ಸಮುದ್ರ ಅದನ್ನು ವರ್ಧಿಸುವಂಥದ್ದು ಹೆಚ್ಚು ಮಾಡುವಂಥದ್ದು ಪ್ರತಿಪದಂ ಪ್ರತಿಕ್ಷಣವು ಪೂರ್ಣಾಮೃತಾಸ್ವಾದನ ಪೂರ್ಣ ಅಮೃತದಂತೆ ರುಚಿಯನ್ನು ಉಂಟು ಎಲ್ಲ ಆತ್ಮರಿಗೆ ಸ್ನಾನವನ್ನು ಮಾಡಿಸುವಂಥದ್ದು ಸರ್ವಾತ್ಮ ಸ್ನಪನಂ ಎಲ್ಲ ಆತ್ಮರಿಗೆ ಅಂತಲೂ ಆಗಬಹುದು ಅಥವಾ ತನ್ನ ಆತ್ಮವನ್ನು ಸಂಪೂರ್ಣವಾಗಿ ಮುಳುಗಿಸಿಬಿಡುವಂಥ ಯಾವುದರಲ್ಲಿ ಮುಳುಗಿಸಿಬಿಡುವಂಥ ಈ ಆನಂದದಲ್ಲಿ ಭಕ್ತಿಯಲ್ಲಿ ಅಥವಾ ಭಗವಂತನ ಕೃಪೆಯಲ್ಲಿ ಮುಳುಗಿಸುವಂಥದ್ದು ಅಂಥ ಶ್ರೀಕೃಷ್ಣ ಸಂಕೀರ್ತನವು ಸರ್ವೋತ್ಕೃಷ್ಟವಾಗಿದೆ ಪರಂ ವಿಜಯತೆ ವಿಶೇಷವಾಗಿ ವಿಜಯಿಸುತ್ತದೆ ಶ್ರೇಷ್ಠವಾಗಿದೆ ಈ ರೀತಿ ಇದನ್ನು ವಿವರಿಸಿದ್ದಾರೆ ನಾವು ಹಿಂದೆ ಒಂದು ಸಲ ಇದರ ಬಗ್ಗೆ ಆಲೋಚನೆ ಮಾಡಿದ್ದೆವು ಚೈತನ್ಯ ಮಹಾಪ್ರಭುಗಳು ಭಕ್ತಿಯ ಪರಾಕಾಷ್ಠೆಯಲ್ಲಿ ಭಾವಪೂರ್ಣವಾಗಿ ಹಾಡ್ತಾ ನರ್ತಿಸ್ತಾ ತಮ್ಮ ಸಂಗಡಿಗರ ಜೊತೆಗೆ ಬೀದಿ ಬೀದಿಯಲ್ಲೆಲ್ಲ ಸಂಕೀರ್ತನೆ ಮಾಡ್ತಾ ಓಡಾಡ್ತಾ ಇದ್ರು ಕ್ರಮೇಣ अनेक मी कुूल बंद सेरकू हलवर इवर भावनिर्भर वाद यह संकीर्तन भर में कोसाधारण आकर्षण भगवद्भक्तिया उदीपने अस्यवाड़ ಎಷ್ಟರ ಮಟ್ಟಿಗೆ ಅಂದರೆ ಆರಂಭದಲ್ಲಿ ನಾಲ್ಕೈದು ಮಂದಿ ಇದ್ದದ್ದು ಒಂದು ಬೀದಿಯಿಂದ ಇನ್ನೊಂದು ಬೀದಿಗೆ ಹೋಗುವಷ್ಟರಲ್ಲಿ ನೂರಾರು ಸಾವಿರಾರು ಜನ ಅವರ ಜೊತೆಗೆ ಸಂಕೀರ್ತನೆ ಮಾಡ್ತಾ ಹೋಗೋರಂತೆ ಎಂಥ ಅದ್ಭುತ ದೃಶ್ಯ ಆಗಿರಬಹುದು ಶ್ರೀರಾಮಕೃಷ್ಣರಿಗೆ ಒಂದು ಸಲ ಚೈತನ್ಯ ಪ್ರಭುವಿನ ಪಾರ್ಟಿಯ ದರ್ಶನ ಆಗಿತ್ತಂತೆ ಅವರು ಹೇಳ್ತಾರೆ ವಚನ ನಾನು ದರ್ಶನದಲ್ಲಿ ಚೈತನ್ಯ ಪ್ರಭುವಿನ ಪಾರ್ಟಿಯನ್ನು ನೋಡಿದೆ ಎಲ್ಲರೂ ಭಗವದ್ಭಾವದಿಂದ ಉನ್ಮುತ್ತರಾಗಿ ಮೈ ಮೇಲೆ ಪ್ರಜ್ಞೆ ಇಲ್ಲದೆ ನರ್ತಿಸ್ತಾ ಇದ್ರು ಅದರಲ್ಲಿ ತನಗೆ ಭಕ್ತರಾಗಿದ್ದಂಥ ಅನೇಕ ಮಂದಿ ಭಕ್ತರಿದ್ದದ್ದನ್ನು ಕೂಡ ಶ್ರೀರಾಮಕೃಷ್ಣರು ನೋಡ್ತಾರೆ ಬಲರಾಮ್ ಬಸವ ಮೊದಲಾದವರು ಇದ್ರು ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣರ ಜೀವನ ಚೈತನ್ಯನ ಅದೇ ಲೀಲೆಯನ್ನು ಮತ್ತೆ ಪುನರಾವರ್ತನೆ ಮಾಡಿದೆಯೋ ಎನ್ನುವ ಹಾಗೆ ಇತ್ತು ಯಾಕಂದರೆ ಅವರು ಕೂಡ ಕೀರ್ತನೆಯಲ್ಲಿ ಹಾಡ್ತಾ ನರ್ತಿಸ್ತಾ ಮೈ ಮೇಲಿನ ಪ್ರಜ್ಞೆಯೇ ಕಳ್ಕೊಂಡು ಬಿಡ್ತಿದ್ರು ಹೇಗೆ ಚೈತನ್ಯ ಪ್ರಭು ನರ್ತಿಸ್ತಾ ಇದ್ದ ಆನಂದದಲ್ಲಿ ಭಕ್ತಿಯಲ್ಲಿ ಓಲಾಡ್ತಾ ಇದ್ದ ಇದನ್ನು ನೋಡಬೇಕಾದ್ರೆ ಶ್ರೀರಾಮಕೃಷ್ಣರ ಜೀವನವನ್ನು ನಾವು ಓದಿದರೆ ಸ್ವಲ್ಪ ಮಟ್ಟಿಗೆ ಅರ್ಥ ಆಗ್ತದೆ ಇಲ್ಲದಿದ್ದರೆ ಲೇಖಕರೆಲ್ಲ ಉತ್ಪ್ರೇಕ್ಷೆ ಮಾಡಿದ್ದೀವಿ ಅಂತ ನಾವು ಭಾವಿಸ್ಕೊಳ್ತೀವಿ ಮೊದಲನೇದಾಗಿ ಇಲ್ಲಿ ಸ್ತುತಿ ಮಾಡ್ತಾರೆ ಚೇತೋದರ್ಪಣ ಮಾರ್ಜನಂ ಶ್ರೀಕೃಷ್ಣ ಸಂಕೀರ್ತನೆ ಎಂಥದ್ದು ಅಂತಂದರೆ ಚೇತೋದರ್ಪಣ ಮಾರ್ಜನಂ ಚೇತ ಅಂತಂದರೆ ಚೇತಸ್ಸು ಚಿತ್ತಾಂತ್ ಎನ್ನುವ ಪದ ಕೂಡ ಅದಕ್ಕೆ ಹತ್ತಿರವಾದದ್ದು ಇದಕ್ಕೆ ಮೂಲ ಧಾತು ಧಾತು ಅಂತಂದರೆ ಇಂಗ್ಲೀಷ್ನಲ್ಲಿ ರೂಟ್ ಅಂತ ಹೇಳ್ತಾರೆ ಮರಕ್ಕೆ ಬೇರಿಲ್ಲದಿದ್ದರೆ ಮರ ಬೆಳೆಯುವುದಿಲ್ಲವಲ್ಲ ಅದೇ ರೀತಿಯಲ್ಲಿ ಒಂದು ಭಾಷೆಯಲ್ಲಿ ಒಂದು ಪದ ಬೆಳಿಬೇಕಾದ್ರೆ ಅದಕ್ಕೆ ನಾನಾ ಬಗೆಯ ಪ್ರತ್ಯಯಗಳು ಉಪಸರ್ಗಗಳು ಇವೆಲ್ಲ ಸೇರಬೇಕಾಗ್ತದೆ ಆದರೆ ಆ ಅರ್ಥವನ್ನು ಮೂಲದಲ್ಲಿ ಅದರ ಬೇರಿನಲ್ಲಿ ಕೊಡುವಂಥ ಒಂದು ಎಲಿಮೆಂಟ್ ಅಥವಾ ಒಂದು ಪ್ರಕೃತಿ ಅಂತ ಹೇಳ್ತಾರೆ ಅದಿರುತ್ತದೆ ಇದಕ್ಕೆ ಚಿತ್ ಎನ್ನುವುದೇ ಧಾತು ಚಿತ್ ಅಂತಂದರೆ ಇಂಗ್ಲೀಷ್ನಲ್ಲಿ ಸ್ಪಿರಿಟ್ ಅಂತ ಹೇಳಬಹುದು ಚೈತನ್ಯ ಅದಕ್ಕೆ ನಾನಾ ಅರ್ಥಗಳನ್ನು ಕೊಡೋದಕ್ಕೂ ಆಗುತ್ತೆ ಬೆಳಕು ಅಂತ ಹೇಳಬಹುದು ವಿಶೇಷವಾಗಿ ಚೈತನ್ಯ ಚಿತ್ ಅಂತ ಅಂದರೆ ಏನು ಅಂತ ಕೇಳಿದಾಗ ಒಬ್ಬರು ಹೇಳಿದ್ರಂತೆ ಅದನ್ನು ವಿವರಿಸೋಕ್ಕಾಗೋದಿಲ್ಲ ಸುಮ್ಮನೆ ಕಣ್ಮುಚ್ಚಿ ಒಂದು ನಿಮಿಷ ಕುಳಿತುಕೊಳ್ಳಿ ಕಣ್ಮುಚ್ಚಿದಾಗ ಏನಾಗುತ್ತದೆ ಮನಸ್ಸಿನಲ್ಲಿ ಎಲ್ಲ ಆಲೋಚನೆಗಳು ಬರ್ತವೆ ಆ ಆಲೋಚನೆಗಳ ಮೂಲೆಯಲ್ಲಿ ಹುಡುಕ್ತಾ ಹೋಗಿ ಆಗ ನಿಮಗೆ ಅನ್ನಿಸ್ತದೆ ನಾನು ನಾನು ಅಂತ ಅನ್ನಿಸ್ತಾ ಇರ್ತದಲ್ಲ ಅದರ ಮೂಲದಲ್ಲಿ ಇರುವಂಥ ನಿಮ್ಮ ಆ ಒಂದು ಜೀವಕ್ಕೆ ಪ್ರಾಣಕ್ಕೆ ಮೂಲವಾಗಿರುವಂಥ ಒಂದು ಚೈತನ್ಯ ಇದೆಯಲ್ಲ ಅದೇ ಚಿತ್ತು ಅಂತ ಹೇಳ್ತಾರೆ ಅದನ್ನು ಜೀವ ಅಂತ ಹೇಳ್ತಾರೆ ಪ್ರಾಣ ಅಂತ ಕರೀತಾರೆ ಆತ್ಮ ಅಂತ ಹೇಳ್ತಾರೆ ಅದು ಏನಿದ್ರೂ ಕೂಡ ಎಲ್ಲ ಜೀವಿಗಳಲ್ಲಿ ಅದು ಇದ್ರೆ ಮಾತ್ರ ಪ್ರಾಣ ಇರುತ್ತದೆ ಜೀವ ಇರುತ್ತದೆ ಈ ಚಿತ್ತೋದು ಹೊರಟೋದ ತಕ್ಷಣ ಕರೆಂಟ್ ಹೋದಾಗ ಈಗ ದೀಪ ಹೋಯ್ತಲ್ಲ ಆ ರೀತಿಯಲ್ಲಿ ದೇಹದಿಂದ ಜೀವ ಹೊರಟು ಹೋಗ್ತದೆ ಆದ ಕಾರಣ ಪ್ರತಿಯೊಂದು ವ್ಯಕ್ತಿಯ ಅಂತರಂಗದಲ್ಲಿರುವ ಈ ಚಿತ್ತ ಇದೆಯಲ್ಲ ಅದರಿಂದಲೇ ಈ ಮನಸು ಎನ್ನುವುದು ವ್ಯಕ್ತವಾಗ್ತದೆ ಬುದ್ಧಿ ಎನ್ನುವುದು ಪ್ರಕಟವಾಗ್ತದೆ ನಮ್ಮ ಎಲ್ಲ ನಡೆನುಡಿಗಳು ವ್ಯವಹಾರಗಳು ಇದರಿಂದಲೇ ಸಾಧ್ಯವಾಗ್ತದೆ ಸಾಮಾನ್ಯವಾಗಿ ಚೇತ ಅಂತಂದರೆ ಚೇತಸ್ ಅಂತ ಅಂದರೆ ಮನಸ್ಸು ಎನ್ನುವ ಹೇಳ್ತಾರೆ ಇಲ್ಲಿ ಚೇತೋದರ್ಪಣ ಮನಸ್ಸನ್ನು ದರ್ಪಣ ಅಂತ ಹೇಳ್ತಾರೆ ಚೇತೋದರ್ಪಣ ಮಾರ್ಜನಂ ದರ್ಪಣ ಅಂದರೆ ನಿಮ್ಗೆ ಗೊತ್ತಿದೆ ಕನ್ನಡಿ ಕನ್ನಡಿಯಲ್ಲಿ ಅದು ಯಾವ ವಸ್ತುವನ್ನು ಬೇಕಾದರೂ ಕೂಡ ಪ್ರತಿಫಲಿಸುವಂಥ ಒಂದು ಗುಣ ಇರ್ತದೆ ನಾವು ಮುಂದೆ ಹೋಗಿ ನಿಂತರೆ ನಮ್ಮನ್ನು ತೋರಿಸ್ತದೆ ಒಂದು ನಾಯಿ ಹೋಗಿ ನಿಂತರೆ ನಾಯಿಯನ್ನು ತೋರಿಸ್ತದೆ ಅಥವಾ ಯಾವುದೇ ಒಂದು ವಸ್ತು ಅದರ ಎದುರುಗಡೆ ಹೋದರೂ ಕೂಡ ಅದನ್ನು ಪ್ರತಿಬಿಂಬಿಸ್ತದೆ ಇದು ಕನ್ನಡಿಯ ಗುಣ ಅದಕ್ಕೆ ಯಾವುದೇ ಬಗೆಯ ಪಕ್ಷಭೇದ ಪಕ್ಷಪಾತ ಇಲ್ಲ ಮನಸ್ಸು ಕೂಡ ಹಾಗೆ ದರ್ಪಣದ ಹಾಗೆ ಪ್ರತಿಬಿಂಬಿಸ್ತದೆ ಯಾವುದನ್ನು ಪ್ರತಿಬಿಂಬಿಸ್ತದೆ ನೀವು ಮನಸ್ಸಿನಲ್ಲಿ ಏನನ್ನು ಭಾವಿಸ್ತೀರೋ ಅದನ್ನು ಅದು ಪ್ರತಿಬಿಂಬಿಸ್ತದೆ ಶ್ರೀರಾಮಕೃಷ್ಣರು ಹೇಳ್ತಾರೆ ಮೂಲಂಗಿ ತಿಂದರೆ ಮೂಲಂಗಿ ವಾಸನೆ ಬರುತ್ತೆ ಮನಸ್ಸಿನಲ್ಲಿ ಏನನ್ನು ಆಲೋಚಿಸ್ತೀರಿ ನೀವು ಅದಾಗ್ತೀರಿ ಕೆಟ್ಟದನ್ನೇ ಚಿಂತಿಸಿದರೆ ಕೆಟ್ಟವರಾಗ್ತೀರಿ ಭಗವಂತನನ್ನು ಚಿಂತಿಸಿದರೆ ಅಲ್ಟಿ ಕೊನೆಯದಾಗಿ ಭಗವಂತನೇ ಆಗಿಬಿಡ್ತೀರಿ ಮನಸ್ಸಿನ ವಿಶೇಷ ಗುಣ ಅದಕ್ಕೆ ಬಣ್ಣ ಇಲ್ಲ ಆಕಾರ ಇಲ್ಲ ಗುಣ ಇಲ್ಲ ಶ್ರೀರಾಮಕೃಷ್ಣರ ಒಂದು ಉದಾಹರಣೆ ಇದೆ ಪ್ರಸಿದ್ಧವಾದ ಉದಾಹರಣೆ ಅದು ಯಾವ ರೀತಿ ಮನಸ್ಸು ಅಂತಂದರೆ ಅವ್ರು ಹೇಳ್ತಾರೆ ಇನ್ನೊಂದು ರೀತಿಯಲ್ಲಿ ಅದು ಸ್ವಚ್ಛವಾದ ಬಿಳಿಯ ಬಟ್ಟೆ ಹಾಗೆ ಒಂದು ಹತ್ತು ಬಣ್ಣ ಇರುವಂಥ ಹತ್ತು ಬಣ್ಣದ ನೀರುಗಳು ಇರುವಂಥ ಬಕೆಟ್ಗಳನ್ನು ಸುತ್ತ ಇಟ್ಟು ಆ ಬಿಳಿ ಹತ್ತು ಬಟ್ಟೆಗಳನ್ನು ಇಟ್ಕೊಳ್ಳಿ ಒಂದೊಂದರಲ್ಲೇ ನೀವು ಅದ್ದಿದ್ರೆ ಒಂದು ನೀಲಿ ಒಂದು ಕೆಂಪು ಒಂದು ಹಸಿರು ಒಂದು ಹಳದಿ ಹೀಗೆ ಬೇರೆ ಬೇರೆ ಬೇರೆ ಬಣ್ಣ ಆಗ್ತದೆ ಬಟ್ಟೆಗೆ ಸ್ವತಃ ಅದರದ್ದೇ ಬಣ್ಣ ಇಲ್ಲ ಮನಸ್ಸು ಎನ್ನುವುದು ಹಾಗೆ ನೀವು ಯಾವ ಆಲೋಚನೆಯಲ್ಲಿ ಅದನ್ನು ಅದ್ದುತ್ತೀರೋ ಆ ಆಲೋಚನೆ ಮನಸ್ಸಿನದ್ದಾಗುತ್ತದೆ ಮನಸ್ಸು ಕ್ರೂರವಾದ ಸಂಗತಿಗಳನ್ನೇ ಚಿಂತಿಸ್ತಾ ಇದ್ದರೆ ಮನಸ್ಸು ಕ್ರೂರವಾಗಿ ಬಿಡುತ್ತೆ ಅತ್ಯಂತ ಶ್ರೇಷ್ಠವಾದ ಗುಣಗಳನ್ನು ಮೌಲ್ಯಗಳನ್ನು ಸದ್ಗುಣಗಳನ್ನೆಲ್ಲ ಚಿಂತಿಸ್ತಾ ಇದ್ದರೆ ಮನಸ್ಸಿನಿಂದ ಅದೇ ಭಾವನೆಗಳು ಹೊರಗೆ ಬರ್ತವೆ ಯಾವ ವ್ಯಕ್ತಿಯನ್ನೇ ಕಾಣಲಿ ಮನಸ್ಸು ಅವರಿಗೆ ಆನಂದ ನೀಡುತ್ತದೆ ಒಳ್ಳೆಯದನ್ನೇ ಮಾಡ್ತದೆ ಇದೇ ರೀತಿ ಭಗವಂತನನ್ನು ಚಿಂತಿಸ್ತಾ ಇದ್ದರೆ ಹಗಲು ರಾತ್ರಿ ಮನಸ್ಸು ಭಗವನ್ಮುಖವಾಗುತ್ತದೆ ಭಗವಂತನ ಕಡೆಗೆ ತನ್ನನ್ನು ಕೊಂಡೊಯ್ತದೆ ದರ್ಪಣ ಎನ್ನುವುದು ಈ ಅರ್ಥದಲ್ಲಿ ಅದು ಪ್ರತಿಫಲಿಸ್ತದೆ ನಮ್ಮ ವ್ಯಕ್ತಿತ್ವವನ್ನು ನಾವು ಹೇಗಿದ್ದೀವಿ ಎನ್ನುವುದನ್ನು ಮನಸ್ಸು ತೋರಿಸಿಕೊಡ್ತದೆ ಮುಖ ತೋರಿಸ್ಕೊಡುವುದಿಲ್ಲ ಕೆಲವರು ಹೇಳ್ತಾರೆ ಮುಖ ನೋಡಿದ ಕೂಡಲೇ ಅವನು ಹೇಗಿದ್ದಾನೆ ಗೊತ್ತಾಯಿತು ಅಂತ ಆದರೆ ಗೊತ್ತಾಗುವುದಿಲ್ಲ ಅದಕ್ಕೆ ಮುಖ ನೋಡಿ ಮಣೆ ಅಂತ ಹೇಳ್ತಾರೆ ಆದರೆ ಅನೇಕ ಬಾರಿ ಮುಖ ನೋಡದ ತಕ್ಷಣ ಒಂದು ರೀತಿ ಕಾಣಿಸ್ತಾರೆ ವ್ಯಕ್ತಿತ್ವ ಇನ್ನೊಂದೇ ಆಗಿರುತ್ತದೆ ಯಾರು ಒಬ್ಬನ ಜೊತೆಗೆ ಹೆಚ್ಚು ಕಾಲ ಒಡನಾಡ್ತಾನೆ ಕ್ರಮೇಣ ಅವನ ವ್ಯಕ್ತಿತ್ವ ಹೇಗೆ ಅಂತ ಗೊತ್ತಾಗುತ್ತದೆ ನಡೆನುಡಿಯಿಂದ ಒಬ್ಬ ತನ್ನ ವ್ಯಕ್ತಿತ್ವವನ್ನು ತೋರಿಸಿಕೊಡೋ ಹಾಗೆ ತನ್ನ ಮಾತಿನಿಂದಲೂ ಕೂಡ ವ್ಯಕ್ತಪಡಿಸ್ತಾನೆ ಒಬ್ಬನ ಮಾತಿನ ಮೂಲಕ ಅವನ ಎಂಥವನು ಅನ್ನೋದನ್ನು ನಾವು ಸ್ವಲ್ಪ ಮಟ್ಟಿಗೆ ಮಾತು ಅಂತಾದ್ರೇನು ಮನಸ್ಸಿನ ಒಂದು ಪ್ರತಿರೂಪ ಅಷ್ಟೇ ಏನು ಆಲೋಚಿಸ್ತಾನೆ ಅದೇ ಮಾತಾಗಿ ಹೊರಗೆ ಬರ್ತದೆ ಇಲ್ಲಿ ಮನಸ್ಸನ್ನು ಕನ್ನಡಿ ಅಂತ ಹೇಳುವಾಗ ಅದರ ಜೊತೆಗೆ ಇನ್ನೊಂದು ಅರ್ಥವನ್ನು ಕೂಡ ನಾವು ಕಲ್ಪಿಸ್ಕೊಳ್ಬೇಕಾಗ್ತದೆ ಯಾಕಂದರೆ ಮನಸ್ಸು ಮತ್ತು ಬುದ್ಧಿ ತತ್ವದಲ್ಲಿ ಅದೆರಡೂ ಬೇರೆ ಅಲ್ಲ ನಾವು ಹೇಳ್ತೀವಿ ಅವನ ಮನಸ್ಸೇನೋ ಒಳ್ಳೆಯದೇ ಆದರೆ ಬುದ್ಧಿ ಇಲ್ಲ ನಿಜವಾಗಿ ನೋಡೋಕೆ ಹೋದರೆ ಇದು ಎರಡೂ ಒಂದೇ ಮನಸ್ಸಿನದೇ ಇನ್ನೊಂದು ರೂಪ ಅಷ್ಟೆ ಅವನು ಆಳವಾಗಿ ಚಿಂತಿಸ್ತಾ ಇಲ್ಲ ಆಳವಾಗಿ ವಿಶ್ಲೇಷಣೆ ಮಾಡಿ ಯಾವುದೂ ಸರಿ ತಪ್ಪು ಅಂತ ಅವನಿಗೆ ತಿಳಿದುಕೊಳ್ಳುವ ಶಕ್ತಿ ಇಲ್ಲ ಹಾಗಾಗಿ ಅವನು ಬುದ್ಧಿಹೀನ ಅಂತ ಹೇಳ್ತೇವೆ ಬುದ್ಧಿಯ ಗುಣ ಯಾವುದು ಅಂತಂದರೆ ನಿಶ್ಚಯಾತ್ಮಕವಾದದ್ದು ನಿಶ್ಚಯ ಮಾಡುವಂಥದ್ದು ಅದು ಬುದ್ಧಿಯ ಗುಣ ನಿಶ್ಚಯಾತ್ಮಕ ಬುದ್ಧಿ ಅಂತ ಹೇಳ್ತಾರೆ ಮನಸ್ಸಿನ ಗುಣ ಅಂತಂದರೆ ಬೇರೆ ಬೇರೆ ಬಗ್ಗೆ ಆಲೋಚನೆಗಳನ್ನು ಮಾಡೋದು ಅದು ಒಳ್ಳೆಯದಿರಲಿ ಕೆಟ್ಟದಿರಲಿ ಅದರಲ್ಲಿ ಬುದ್ಧಿ ಕೆಲಸ ಮಾಡಿರಲಿ ಮಾಡದೇ ಇರಲಿ ಆಲೋಚನೆ ಮಾಡ್ತಾ ಇರ್ತದೆ ಇದೆಲ್ಲರಲ್ಲಿ ಇರುವಂಥದ್ದು ಆದರೆ ಬುದ್ಧಿ ಎನ್ನುವುದು ವಿಶೇಷವಾದ ಗುಣ ನಾವು ಬೆಳೆಸ್ಕೊಂಡಷ್ಟು ಅದು ಬೆಳೀತದೆ ಎಷ್ಟರ ಮಟ್ಟಿಗೆ ಸತ್ಯ ಮತ್ತು ಅಸತ್ಯ ಒಳ್ಳೆಯದು ಕೆಟ್ಟದು ಇತ್ಯಾದಿ ನಾವು ವಿಂಗಡಿಸಿ ನೋಡಿ ಅದನ್ನು ವಿಶ್ಲೇಷಿಸಿ ಸರಿತಪ್ಪನ್ನು ನಾವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಅಷ್ಟರ ಮಟ್ಟಿಗೆ ಬುದ್ಧಿ ವಿಕಾಸ ಆಗುತ್ತದೆ ಯಾವುದೋ ಕಾರಣದಿಂದ ನಾವೆಲ್ಲರೂ ಕೂಡ ಸಂಸಾರ ಬಂಧನದಲ್ಲಿ ಸಿಕ್ಕಾಕೊಂಡಿದ್ದೇವೆ ಹಲವಾರು ಸಂಸ್ಕಾರಗಳು ಎಷ್ಟು ಕಾಲದಿಂದ ನಮಗೆ ನಮ್ಮನ್ನು ಆವರಿಸಿಕೊಂಡಿದ್ದೆ ಗೊತ್ತಿಲ್ಲ ಹುಟ್ಟಿದ ಆರಭ್ಯ ಆಗಿರಬಹುದು ನಾನಾ ಬಗೆಯ ಆತ್ಮನಿಗೆ ಅಥವಾ ಭಗವಂತನಿಗೆ ಸಂಬಂಧ ಇಲ್ಲದ ಆಲೋಚನೆಗಳನ್ನೆಲ್ಲ ಮಾಡ್ತಾ ಮಾಡ್ತಾ ಅವೆಲ್ಲ ನಮ್ಮನ್ನು ಬಂಧನದಲ್ಲಿ ಮಾಡಿ ಗುರಿ ಮಾಡಿರಬಹುದು ಹಿಂದಿನ ಜನ್ಮಗಳಿಂದ ಉಂಟಾಗಿರುವ ಸಂಸ್ಕಾರಗಳು ಆಗಿದ್ದಿರಬಹುದು ಬಂಧನದಲ್ಲಿ ನಾವು ಇದ್ದೇವೆ ಎನ್ನುವುದು ನಿಜ ಅದು ಇದ್ದದ್ರಿಂದಲೇ ನಮಗೆ ಭಗವಂತ ಕಾಣಿಸ್ತಾ ಆತ್ಮನ ಸಹಜ ಸ್ವಭಾವ ಯಾವುದು ಅಂತಂದರೆ ಸ್ವಯಂ ಪ್ರಕಾಶ ಭಗವಂತನ ಅಥವಾ ಆತ್ಮನ ನಿಜವಾದ ಗುಣ ಸ್ವಯಂ ಪ್ರಕಾಶ ತನ್ನನ್ನು ತಾನೇ ಬೆಳಗುತ್ತಾ ಇರುವಂಥದ್ದು ಇನ್ನೊಬ್ಬ ಬಂದು ಟಾರ್ಚ್ ಹಾಕಿ ಅದನ್ನು ನೀನು ಆತ್ಮ ಅಂತ ತೋರಿಸ್ಬೇಕಾಗಿಲ್ಲ ಸೂರ್ಯನಿಗೆ ಯಾರಾದರೂ ಟಾರ್ಚ್ ಹಾಕಿ ತೋರಿಸ್ತಾರ ಸೂರ್ಯ ಕಾಣಿಸ್ತಾನೆ ಅವನು ಸ್ವಯಂ ಪ್ರಕಾಶ ಸ್ವಯಂವೇದ್ಯ ಅದೇ ರೀತಿ ಭಗವಂತ ಎನ್ನುವುದು ಸ್ವಯಂವೇದ್ಯವಾದ ಸ್ವಯಂ ಪ್ರಕಾಶಮಾನವಾದಂಥ ಒಂದು ಸತ್ಯ ಅದು ಎಲ್ಲಿದೆ ಅಂತಂದರೆ ಎಲ್ಲೋ ಇಲ್ಲ ಅದು ನಮ್ಮೆಲ್ಲರ ಅಂತರಂಗದಲ್ಲಿ ಇದೆ ಯಾಕೆ ಇದು ಕಾಣಿಸ್ತಾ ಇಲ್ಲ ಯಾಕೆ ಹೊರಗೆ ಬರ್ತಾ ಇಲ್ಲ ಅಂತಂದರೆ ಸಂಸಾರ ಬಂಧನದಿಂದ ಅಜ್ಞಾನದಿಂದ ನಾವು ಆವರಿಸಲ್ಪಟ್ಟಿದ್ದೇವೆ ಇದನ್ನು ನಿವಾರಿಸುವುದಕ್ಕೆ ಆತ್ಮವಸ್ತು ಅಥವಾ ಭಗವಂತ ಸ್ಪಷ್ಟವಾಗಿ ಪ್ರಕಾಶಮಾನವಾಗುವುದಕ್ಕೆ ಏನು ಮಾಡಬೇಕು ಅಂತಂದರೆ ಈ ಕನ್ನಡಿಯನ್ನು ಆವರಿಸಿರುವಂಥ ಧೂಳು ಇದೆಯಲ್ಲ ಧೂಳನ್ನು ನಿವಾರಿಸಬೇಕು ಅದನ್ನು ಶುದ್ಧಗೊಳಿಸಬೇಕು ಒಂದು ಮನೆಯಲ್ಲಿ ಒಂದು ಕನ್ನಡಿ ಇರುತ್ತದೆ ಕನ್ನಡೀಲಿ ಪ್ರತಿನಿತ್ಯ ಮುಖವನ್ನು ನೋಡಿ ಸಿಂಗರಿಸಿಕೊಳ್ಳುವಂಥವರು ಇದ್ದರೆ ಅದು ಸ್ವಚ್ಛವಾಗಿ ಇರುತ್ತದೆ ಅದೇ ನೀವು ಮನೆಗೆ ಬೀಗ ಹಾಕಿ ಬೀಗದ ಕೈಯನ್ನು ಪಕ್ಕದ ಮನೆಯವರಿಗೆ ಅಥವಾ ನಿಮ್ಮ ಸ್ನೇಹಿತರಿಗೆ ಕೊಟ್ಟು ಒಂದು ಹದಿನೈದು ದಿವಸ ಯಾತ್ರೆ ಹೋಗಿ ಬಂದರೆ ಮತ್ತೆ ಮರಳಿ ಬಂದಾಗ ಹೋಗಿ ಮುಖ ತೊಳೆದುಕೊಂಡು ಬಂದು ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಮುಖ ಕಾಣೋದಿಲ್ಲ ಪೂರ್ತಿ ಧೂಳು ತುಂಬಿರ್ತದೆ ಒಂದು ಒದ್ದೆ ಬಟ್ಟೆ ತರಬೇಕಾಗ್ತದೆ ಒರೆಸ್ಬೇಕಾಗ್ತದೆ ನೀಟಾಗಿ ಒರೆಸಿದ ಮೇಲೆ ಸ್ವಚ್ಛವಾಗಿ ಕಾಣಿಸ್ತದೆ ಹೀಗೆ ಒರೆಸುವ ಕೆಲಸ ಯಾವುದು ಮಾಡ್ತದೆ ನಮ್ಮ ಮನಸ್ಸನ್ನು ಮನಸ್ಸನ್ನುವ ಕನ್ನಡಿಯನ್ನು ಒರೆಸ್ಬೇಕಾದ ಕೆಲಸ ಬಟ್ಟೆ ಒದ್ದೆ ಬಟ್ಟೆಯಿಂದ ಆಗೋದಿಲ್ಲ ಅಥವಾ ಯಾವುದೇ ಘನವಸ್ತುವಿನಿಂದ ಸಾಧ್ಯವಿಲ್ಲ ನಮ್ಮ ಪ್ರಯತ್ನದಿಂದಲೂ ಆಗೋದಿಲ್ಲ ಅದಕ್ಕೆ ಶ್ರೀಕೃಷ್ಣ ಸಂಕೀರ್ತನಂ ಅದೇ ಶುದ್ಧಗೊಳಿಸುವಂಥ ವಸ್ತು ಮನಸ್ಸನ್ನು ಶುದ್ಧಗೊಳಿಸುವಂಥ ವಸ್ತು ಹಾಗಾಗಿ ಚೇತೋದರ್ಪಣಮಾರ್ಜನಂ ಚೇತಸ್ಸು ಮನಸ್ಸು ಎಂಬ ಕನ್ನಡಿಯನ್ನು ಶುದ್ಧಗೊಳಿಸುವಂಥ ಒಂದು ಸಾಧನ ಶ್ರೀಕೃಷ್ಣ ಸಂಕೀರ್ತನೆ ಶ್ರೀಕೃಷ್ಣ ಅಂತ ಹೇಳಿದೆ ಯಾಕಂದರೆ ಕೃಷ್ಣನ ಪರಮಭಕ್ತರಾಗಿದ್ದರು ಚೈತನ್ಯ ಪ್ರಭುಗಳು ಕೃಷ್ಣನೇ ಆಗಬೇಕಂತಿಲ್ಲ ರಾಮ ಸಂಕೀರ್ತನೆ ಮಾಡಬಹುದು ಮಾಡುವವರು ಯಾರು ರಾಮನ ಭಕ್ತರು ರಾಮ ಸಂಕೀರ್ತನೆ ಮಾಡಲಿ ಯಾರೋ ಶಿವನ ಭಕ್ತರೋ ಶಿವನ ಸಂಕೀರ್ತನೆ ಮಾಡಲಿ ಹೀಗೆ ತಮ್ಮ ತಮ್ಮ ದೇವತೆಗೆ ಸಂಬಂಧಪಟ್ಟಾಗೆ ಅದನ್ನು ಅನ್ವಯಿಸ್ಕೊಳ್ಬೇಕು ಒಟ್ಟಿನಲ್ಲಿ ಭಗವಂತನನ್ನು ಕುರಿತು ಆಗಿರಬೇಕಷ್ಟೇ ಚೇತೋದರ್ಪಣಮಾರ್ಜನ ಆಯಿತು ಆಮೇಲೆ ಭವಮಹಾದಾಗ್ನಿ ನಿರ್ವಾಪಣಂ ಎಂಥದು ಈ ಶ್ರೀಕೃಷ್ಣ ಸಂಕೀರ್ತನೆಯ ಮಹಿಮೆ ಅಂತಂದರೆ ಭವ ಅಂದರೆ ಸಮುದ್ರ ಸಂಸಾರ ಭವ ಅಂದರೆ ಸಂಸಾರ ಈ ಭವ ಅನ್ನೋದಕ್ಕೆ ಆ ಮೂಲ ಪದ ಯಾವುದು ಅಂತಂದರೆ ಭೂಧಾತು ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ ಅದರ ಅರ್ಥ ಇರುವುದು ಅಂತ ಇಂಗ್ಲೀಷ್ನಲ್ಲಿ ಬಿ ಅಂತ ಹೇಳ್ತಾವಲ್ಲ ಅದು ರೂಟ್ ನಾವು ಇರುವುದೀಗ ಸಂ ಸಂಸಾರದಲ್ಲಿದ್ದೇವೆ ಸಂಸಾರ ಚಕ್ರದಲ್ಲಿ ಇದ್ದೇವೆ ಹಾಗಾಗಿ ಈಗಿನ ಪರಿಸ್ಥಿತಿ ಯಾವುದು ಅಂತಂದರೆ ಭವ ಭವ ಅಂತಂದರೆ ಈಗ ಇರುವಂಥ ಸಂಸಾರ ಈ ರೀತಿ ತಿಳ್ಕೊಳ್ಬಹುದು ಭವ ಅಂತಂದರೆ ಸಂಸಾರ ಅದು ಎಂಥದು ಅಂತಂದರೆ ಮಹಾದಾವಾಗ್ನಿ ಸಂಸಾರ ಎನ್ನುವುದು ಭೀಕರವಾದ ದಾವಾಗ್ನಿ ಕಾಡ್ಗಿಚ್ಚು ಕಾಡ್ಗಿಚ್ಚು ಇರಬೇಕಾದ್ರೆ ಕಾಡು ಇರಬೇಡವೆ ಯಾವುದು ಕಾಡು ಅಂತಂದರೆ ಭವ ಸಂಸಾರ ಎನ್ನುವುದೇ ದೊಡ್ಡ ಗೊಂಡಾರಣ್ಯ ನೀವು ಎಲ್ಲಿ ಕಾಲಿಟ್ಟರು ಕೂಡ ಮುಳ್ಳು ಮುಳ್ಳಿನ ಬಳ್ಳಿಗಳು ಬೃಹದಾಕಾರದ ಮರಗಳು ಎಲ್ಲ ಸಿಕ್ಕಾಕ್ಕೊಳ್ತೀವಿ ಒಂದು ಹೆಜ್ಜೆ ಮುಂದೆಡೋಕ್ಕಾಗಲ್ಲ ಅಂಥದೇ ಗೊಂಡಾರಾಣ್ಯ ಎಂದಾದರೂ ಗೊಂಡಾರಣ್ಯದೊಳಗೆ ಪ್ರವೇಶ ಮಾಡಿದರೆ ನಿಮಗೆ ಗೊತ್ತಿರ್ತದೆ ಅಲ್ಲಿ ದಾರಿಯೇ ಇರುವುದಿಲ್ಲ ನೆಲ ಪೂರ್ತಿ ತರಗೆಲೆಯಿಂದ ಮುಚ್ಚಿ ಹೋಗಿರ್ತದೆ ಬೃಹತ್ ಆದಂಥ ಮರಗಳಿರ್ತವೆ ಒಂದೊಂದು ಮರಗಳ ನಡುವೆ ಸಾಕಷ್ಟು ಬಳ್ಳಿಗಳು ಮುಳ್ಳುಗಳು ಎಲ್ಲ ಸೇರಿಕೊಂಡಿರ್ತದೆ ಒಂದು ಹೆಜ್ಜೆ ಮುಂದೆಡಕ್ಕೆ ಸಾಧ್ಯ ಇಲ್ಲ ಅಷ್ಟರ ಮಟ್ಟಿಗೆ ಅದು ಭೀಕರವಾಗಿರ್ತದೆ ಅದರ ಮಧ್ಯೆ ಹಾವುಗಳು ಇರಬಹುದು ಚುಚ್ಚಿ ಕೊಲ್ಲುವಂಥ ಸೊಳ್ಳೆಗಳು ಇರಬಹುದು ಪಕ್ಕದಲ್ಲೇ ಹುಲಿ ಬಂದು ನೆಗೆಬಹುದೇನೋ ಹುಲಿ ಅಥವಾ ಚಿರತೆ ಗೊತ್ತಿಲ್ಲ ಇಂಥದೆಲ್ಲ ಇರ್ತದೆ ಈ ಸಂಸಾರ ಅದೇ ರೀತಿಯದ್ದು ಒಂದು ಸಮಸ್ಯೆಯನ್ನು ಬಿಡಿಸ್ಕೊಂಡು ಇನ್ನೊಂದು ಹೆಜ್ಜೆ ಮುಂದಿಟ್ಟರೆ ಮತ್ತೇನೇನೋ ಬರ್ತದೆ ಅಲ್ಲಿ ಒಂದು ಪರಿಹಾರ ಆಯಿತು ಅಂತ ಅನ್ನಿಸುವಾಗ ಇನ್ನು ನಾಲ್ಕು ಸಮಸ್ಯೆಗಳು ಬಂದು ಹೋಗ್ತದೆ ಮುಗ್ಗರಿಸಲೇ ಹೋಗ್ತೇವೆ ಎಲ್ಲಿ ಇದರಿಂದ ನಮಗೆ ಅರ್ಥ ಆಗ್ತಾ ಇಲ್ಲ ಸುಖವಾಗಿದ್ದೇವೆ ಅಂತ ಅಂದ್ಕೊಳ್ತೇವೆ ಸುಖವಾಗಿಲ್ಲ ನರಳತಾ ಇದ್ದೇವೆ ಆದರೂ ಕೂಡ ಸಂಸಾರನ ತಪ್ಪಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಇದ್ದಕ್ಕಿದ್ದಾಗಿ ಅಂಥ ಮಹಾಗೊಂಡಾರಣ್ಯಕ್ಕೆ ಕಾಡ್ಗಿಚ್ಚು ಹತ್ತಿ ಬಿಟ್ರೆ ಏನು ಮಾಡ್ತೀರಿ ಎಲ್ಲಿ ಹೋಗೋಕ್ಕೂ ಆಗ್ತಾಯಿಲ್ಲ ಸುತ್ತ ದಾರಿ ಇಲ್ಲ ನಾಲ್ಕು ಕಡೆಯಿಂದ ಬೃಹತ್ತಾಗಿ ಬೆಂಕಿ ಅಲೆಗಳು ಮುನ್ನುಗ್ಗಿ ಬರ್ತಾಯಿವೆ ಸುಟ್ಟು ಸಾಯುದೇ ಗತಿ ಇಂಥ ಮಹಾದಾವಾಗ್ನಿ ನಿರ್ವಾಪಣಂ ನಿರ್ವಾಪಣಂ ಅಂತಂದರೆ ಆ ಕಾಡ್ಗಿಚ್ಚನ್ನು ನಂದಿಸುವಂಥದ್ದು ಆರಿಸಿಬಿಡುವಂಥದ್ದು ಬೃಹತ್ತಾದ ಆ ಕಾಡ್ಗಿಚ್ಚು ಆವರಿಸುವಾಗ ಯಾವುದನ್ನು ನಂದಿಸ್ತದೆ ಆರಿಸ್ತದೆ ಅಂತಂದರೆ ಶ್ರೀಕೃಷ್ಣ ಸಂಕೀರ್ತನೆ ಭಗವಂತನ ನಾಮ ಅಥವಾ ಸಂಕೀರ್ತನೆ ಅದಕ್ಕೆ ಆ ಶಕ್ತಿ ಇದೆ ಈ ಸಂಸಾರ ಎನ್ನುವ ಕಾಡ್ಗಿಚ್ಚನ್ನು ಒಂದು ಕ್ಷಣದಲ್ಲಿ ನಿವಾರಿಸುವಂಥ ವಿಶೇಷ ಶಕ್ತಿ ಭಗವಂತನ ನಾಮಕ್ಕಿದೆ ಶ್ರೀರಾಮಕೃಷ್ಣರು ಹೇಳ್ತಿದ್ದರು ಭಗವಂತನ ನಾಮವನ್ನು ಒಂದು ಕ್ಷಣದಲ್ಲಿ ಉಚ್ಚರಿಸಿದರೆ ಏನಾಗುತ್ತದೆ ಅಂತಂದರೆ ದೊಡ್ಡ ಒಂದು ಕಗ್ಗತ್ತಲೆ ತುಂಬಿದಂಥ ಒಂದು ಕೋಣೆ ಸಹಸ್ರಾರು ವರ್ಷದಿಂದ ಹಾಗೇ ಕತ್ತಲಲ್ಲಿ ಉಳಿದಿದೆ ಯಾರೋ ಒಬ್ಬ ಬಂದು ಆ ಬಾಗಿಲಿನ ಕೀಳಿಕಾಯಿ ತೆಗೆದು ಒಳಗೆ ಬೆಳಕು ಬೀರಿ ಒಂದು ದೀಪವನ್ನು ಉರಿಸಿಬಿಟ್ರೆ ಒಂದು ಕ್ಷಣದಲ್ಲಿ ಕತ್ತಲು ಸಂಪೂರ್ಣವಾಗಿ ನಾಶ ಆಗಿ ಹೋಗ್ತದೆ ಸಾವಿರ ವರ್ಷ ಅಲ್ಲ ಹತ್ತು ಸಾವಿರ ವರ್ಷದಿಂದಲೇ ಆ ಕತ್ತಲೆ ಹಾಗೆ ಇರಲಿ ಒಂದು ಕ್ಷಣ ಸಾಕು ಬೆಂಕಿ ಕಡ್ಡಿಗೀರಿ ದೀಪ ಹೊತ್ತಿಸೋದು ಆ ದೀಪ ಹೊತ್ತಿಸುವ ಕೆಲಸ ಇದೆಯಲ್ಲ ಅದನ್ನೇ ಈ ನಾಮ ಎನ್ನುವುದು ಮಾಡ್ತದೆ ಅಂಧಕಾರ ಎಷ್ಟೆಷ್ಟೋ ಕೋಟಿ ಕೋಟಿ ಜನ್ಮದಿಂದ ನಮಗೆ ಬಂದಿರಬಹುದು ಅಜ್ಞಾನ ಆದರೆ ಭಗವಂತನ ಕೃಪೆ ಎನ್ನುವುದು ಹರಿದು ಬಂದರೆ ಒಂದು ಕ್ಷಣದಲ್ಲಿ ಎಲ್ಲ ಅಜ್ಞಾನವು ಪೂರ್ಣವಾಗಿ ತೊಲಗಿ ಹೋಗಬಹುದು ಭಗವಂತನ ಸಾಕ್ಷಾತ್ಕಾರ ಒಂದು ಕ್ಷಣದಲ್ಲೇ ಆಗಬಹುದು ನಾಮಕ್ಕೆ ಆಸಕ್ತಿ ಇದೆ ಎನ್ನುವುದಾಗಿ ಹೇಳ್ತಾರೆ ನಾಮೋಚ್ಚೆ ನಿರಂತರ ಮಾಡ್ತಾ ಇದ್ದವನಿಗೆ ನಿರಂತರ ಅಂತಂದರೆ ದಿವಸದಲ್ಲಿ ಇಪ್ಪತ್ನಾಲ್ಕು ಗಂಟೆ ವಾರದಲ್ಲಿ ಏಳು ದಿವಸ ತಿಂಗಳಲ್ಲಿ ಮೂವತ್ತೊಂದು ದಿವಸ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿವಸ ಹೀಗೆ ಜೀವನ ಪೂರ್ತಿ ಯಾವನು ನಾಮಸ್ಮರಣೆ ಮಾಡ್ತಾನೋ ಅವನಿಗೆ ಒಂದಲ್ಲ ಒಂದು ಶುಭ ಗಳಿಗೆ ಬರ್ತದೆ ಆ ಗಳಿಗೆಯಲ್ಲಿ ಅವನಿಗೆ ಸಾಕ್ಷಾತ್ಕಾರ ಕೊಡಿಸುವಂಥದ್ದು ಕೂಡ ಇದೇ ನಾಮ ಒಬ್ರು ಹಿರಿಯ ಸ್ವಾಮಿಗಳು ಹೇಳ್ತಿದ್ರು ನಾಮದ ವಿಶೇಷತೆ ಏನು ಅಂತಂದರೆ ಉಚ್ಚಾರಣೆ ಮಾಡುವಾಗ ಮನಸ್ಸಿನಲ್ಲಿ ಭಾವಿಸ್ಕೊಳ್ಬೇಕಂತೆ ನನಗೆ ಸಾಕ್ಷಾತ್ಕಾರ ಕೊಡುವಂಥದ್ದು ಇದೇ ನಾಮ ಹಾಗಾಗಿ ಈ ನಾಮವನ್ನು ನಾನು ಬಿಡಬಾರ್ದು ಒಂದು ಶ್ರದ್ಧೆ ಇದ್ದರೆ ಅದು ವಿಶೇಷವಾಗಿ ನಮ್ಮನ್ನು ಮೇಲಕ್ಕೆ ಕೊಂಡೊಯ್ತದೆ ಅಂತ ಅವರು ಹೇಳ್ತಿದ್ದರು ಯಾಕಂದರೆ ನಾಮ ಎನ್ನುವುದು ನಿರಂತರ ಆದಾಗ ಅದು ವ್ಯಕ್ತಿಯನ್ನು ಮೇಲಕ್ಕೆ ಕೊಂಡೊಯ್ತದೆ ಹೀಗೆ ಕಾಡ್ಗಿಚ್ಚನ್ನು ಆರಿಸುವಂಥ ವಿಶೇಷವಾದ ಶಕ್ತಿಯನ್ನು ಇದು ಹೊಂದಿದೆ ಈ ಎರಡೂ ಹೋಲಿಕೆಗಳಲ್ಲಿ ಸಂಸಾರದ ಅಥವಾ ನಮ್ಮ ಈಗಿನ ಅಜ್ಞಾನದ ಭಗವಂತನ ದರ್ಶನ ಆಗದೆ ಭಗವಂತನ ಆ ಸ್ವಯಂ ಪ್ರಕಾಶವಾದ ಅರಿವು ಇಲ್ಲದ್ರಿಂದ ಈ ಸಂಸಾರ ಎನ್ನುವುದು ಆವರಿಸಿಕೊಂಡಿದ್ದಲ್ಲ ಅದನ್ನು ನಿವಾರಿಸುವ ಶಕ್ತಿ ಭಗವನ್ನಾಮ ಸಂಕೀರ್ತನೆಗೆ ಇದೆ ಅಂತ ಹೇಳಿದೆ ಇಲ್ಲಿ ಮುಖ್ಯವಾದದ್ದು ಸಂಸಾರವನ್ನು ಅಥವಾ ಅಜ್ಞಾನವನ್ನು ನಿವಾರಿಸುವಂತದ್ದು. ಅದು ಮುಖ್ಯ ಶ್ರೀರಾಮ್ ಕೃಷ್ಣರು ಹೇಳ್ತಿದ್ದರು ಹಾಲ್ದಾರ ಒಂದು ಸಣ್ಣ ಒಂದು ಕೊಳ ಇದೆ ಅವರ ಹುಟ್ಟೂರಲ್ಲೇ ಅಲ್ಲಿ ಒಂದು ದಿವಸ ಒಬ್ಬಾತ ಮುಖ ತೊಳೆಯುವುದಕ್ಕೆ ಅಂತ ಆ ನೀರಿನ ಬಳಕೆ ಹೋದಂತೆ ನೋಡ್ತಾರೆ ಪೂರ್ತಿ ನೀರನ್ನು ಪಾಚಿ ತುಂಬಿ ಕಟ್ಕೊಂಡ್ಬಿಟ್ಟಿದೆ ಪಾಚಿ ಅಥವಾ ಒಂದು ರೀತಿ ಜೊಂಡು ಹುಲ್ಲು ಏನೇ ಇರಬಹುದು ತುಂಬ್ಕೊಂಡ್ಬಿಟ್ಟಿದೆ ಹೇಗೆ ನೀರು ತೊಳೆಯೋದು ನೀರು ತೆಗೆದು ಮುಖ ತೊಳೆಯೋದು ಹೇಗೆ ಅಂತಂದರೆ ಮೊದಲು ಆ ಪಾಚಿಯನ್ನೆಲ್ಲ ಸರಿಸಿದಂತೆ ಆ ಕಡೆ ಕಡೆ ಸರಿಸಿದಾಗ ನೀರು ಶುಭ್ರವಾಯಿತು ಮುಖ ತೊಳೆದಂತೆ ಎದ್ದು ಹೋದ ಒಂದು ಕ್ಷಣದಲ್ಲಿ ಆ ಪಾಚಿಯೆಲ್ಲ ಬಂದು ತುಂಬ್ಕೊಂಡ್ಬಿಡ್ತಂತೆ ನಮ್ಮ ಮನಸ್ಸಿನ ಅವಸ್ಥೆ ಕೂಡ ಅದೇನೆ ಅಜ್ಞಾನ ಅಥವಾ ಭಗವಂತನನ್ನು ಕುರಿತ ಮರೆವು ಅಜ್ಞಾನ ಅಂತಂದರೆ ಮರೆವು ದಿವಸದಲ್ಲಿ ಇಪ್ಪತ್ನಾಲ್ಕು ಗಂಟೆಯು ನಮಗೆ ಭಗವಂತನ ನೆನಪು ಎಲ್ಲೋ ಕೆಲವು ಕ್ಷಣಗಳು ಮಾತ್ರ ಇರ್ತವೆ ಅದು ನಿಜವಾದ ತಿಳುವಳಿಕೆಯಾಗಿದ್ದರೆ ಉಳಿದ ಇಪ್ಪತ್ತ ಮೂರು ಮುಖಾಲು ಅಥವಾ ಅದಕ್ಕಿಂತಲೂ ಹೆಚ್ಚು ಗಂಟೆಗಳ ಹೊತ್ತು ಅಜ್ಞಾನದಲ್ಲೇ ಇರುತ್ತೇವೆ ಅವನು ನೀರು ತೊಳೆಯದ ಮುಖ ತೊಳೆಯೋದಕ್ಕೆ ನೀರನ್ನು ಸ್ವಲ್ಪ ಕದಡಿ ಸ್ವಚ್ಛಗೊಳಿಸಿದಷ್ಟು ಹೊತ್ತು ಮಾತ್ರ ಅದು ನೀರು ಕಾಣಿಸ್ತಾ ಇತ್ತು ನಮ್ಮ ಮನಸ್ಸು ಅದೇ ರೀತಿ ಮತ್ತೆ ಬಂದು ಪಾಚಿ ತುಂಬಿಕೊಂಡ ಹಾಗೆ ಅಜ್ಞಾನ ಮತ್ತೆ ಆವರಿಸಿಬಿಡ್ತದೆ ಅದಕ್ಕೇನು ಮಾಡಬೇಕು ಅಂತಂದರೆ ಪದೇ ಪದೇ ಪದೇ ಪದೇ ನಾಮ ಸಂಕೀರ್ತನೆ ಮಾಡ್ತಾ ಇರೋದು ಭಗವಂತನ ಸ್ಮರಣೆ ಮಾಡ್ತಾ ಇರೋದು ನಿರಂತರ ಮಾಡ್ತಾಯಿದ್ದಷ್ಟು ಈ ಮನಸ್ಸು ಎನ್ನುವುದು ಸ್ವಚ್ಛವಾಗುತ್ತದೆ ಅಲ್ಲಿ ದರ್ಪಣ ಅಥವಾ ಕನ್ನಡಿ ಭಗವಂತನನ್ನು ಬೆಳಗ್ತಾ ಇರ್ತದೆ ದಾವಾಗ್ನಿ ಎನ್ನುವುದು ಪೂರ್ಣವಾಗಿ ಹೊರಟೋಗ್ತದೆ ಇಲ್ಲದಿದ್ದರೆ ಮತ್ತೆ ಆವರಿಸ್ಕೊಂಡು ಸುಟ್ಟಾಗ್ತದೆ ಸ್ವಲ್ಪ ನೀರು ಚೆಲ್ಲಿಬಿಟ್ರೆ ದಾವಾಗ್ನಿ ಇಡೀ ಕಾಡನ್ನೇ ಸುಟ್ಟು ಬೆಂಕಿ ಹೇಗೆ ಆರಿ ಹೋಗ್ತದೆ ಒಂದು ಬಕೆಟ್ ಏನೂ ಸಾಲದು ಅದಕ್ಕೆ ಫೈರ್ ಇಂಜಿನ್ ಬರಬೇಕಾದೀತು ಅಥವಾ ಭೋರ್ಗರಿವಂಥ ಮಳೆ ಸುರಿಬೇಕಾಗ್ತದೆ ಅಷ್ಟೇ ಅಲ್ಲ ಇನ್ನೂ ಹೇಳ್ತಾರೆ ಕೈರವ ಚಂದ್ರಿಕಾ ವಿತರಣಂ ಶ್ರೀಕೃಷ್ಣ ಸಂಕೀರ್ತನೆ ಕೇವಲ ಅಜ್ಞಾನವನು ನಿವಾರಣೆ ಮಾಡುವ ಕೆಲಸವನ್ನು ಮಾತ್ರ ಮಾಡುವುದಲ್ಲ ಅದು ಕೃಪೆಯನ್ನು ನೀಡುತ್ತದೆ ಭಗವತ್ ಕೃಪೆ ಎನ್ನುವುದು ಅದು ನಮಗೆ ಎಲ್ಲೋ ಕೊಂಡ್ಕೊಂಡ್ರೆ ಸಿಗುವಂಥದ್ದಲ್ಲ ನನ್ನಲ್ಲಿ ಸಾಕಷ್ಟು ಸಂಪತ್ತಿದೆ ಬ್ಯಾಂಕ್ ಡೆಪಾಸಿಟ್ ಇದೆ ಅಂತಂದರೆ ಅದನ್ನು ನಾವು ಮಾರ್ಕೆಟಲ್ಲಾಗಿ ಕೊಂಡೋಗಿ ಕೊಟ್ಟರೆ ಒಂದು ಕೆ ಜಿ ಎರಡು ಕೆ ಜಿ ಅಂತ ಸಿಗುವ ವಸ್ತು ಅಲ್ಲ ಕೃಪೆ ಎನ್ನುವುದು ಸಾಕ್ಷಾತ್ ಭಗವಂತನಿಂದಲೇ ಹರಿದು ಬರಬೇಕು ಹರಿದು ಬರಬೇಕಾದ್ರೆ ಏನು ಮಾಡಬೇಕು ನಾವು ಅದಕ್ಕೆ ದಾರಿ ಒಂದೇ ಭಗವಂತನನ್ನು ಪ್ರಾರ್ಥಿಸಬೇಕು ನಮ್ಮ ಹೃದಯವನ್ನು ತೆರಿಬೇಕು ಮನಸ್ಸನ್ನು ನಿರ್ಮಲಗೊಳಿಸಬೇಕು ಅದಕ್ಕೆ ಶುದ್ಧವಾದ ಭಕ್ತಿ ಬೇಕು ಶ್ರೇಯ ಕೈರವ ಕೈರವ ಅಂದರೆ ಬಿಳಿ ನೈದೆಲೆ ನೈದೆಲೆಯಲ್ಲಿ ಕನ್ನೈದಿಲೆ ಅಂತ ಇದೆ ಕಪ್ಪು ಬಣ್ಣ ಅಥವಾ ನೇರಳೆ ಬಣ್ಣದ ನೈದೆಲೆ ಕೆಂಪು ಬಣ್ಣದ್ದು ಕೂಡ ಇದೆ ಬಿಳಿ ಬಣ್ಣದ್ದು ಇದೆ ಹಳದಿ ಬಣ್ಣದ್ದು ಕೂಡ ಸಿಗ್ತವೆ ಆದರೆ ಇಲ್ಲಿ ಕೈರವ ಅಂತಂದರೆ ಬಿಳಿ ಬಣ್ಣ ಸ್ವಚ್ಛವಾದದ್ದು ಶ್ರೇಯಸ್ಸು ಎನ್ನುವುದು ಯಾವಾಗಲೂ ಸ್ವಚ್ಛ ಶುದ್ಧ ಅದಕ್ಕೋಸ್ಕರ ಇಲ್ಲಿ ಬಿಳಿ ಬಣ್ಣ ಅಂತ ಹೇಳಿದ್ದಾರೆ ಕಪ್ಪಲ್ಲ ಅದು ನಮ್ಮ ಶ್ರೇಯಸ್ಸನ್ನು ಶ್ರೇಯಸ್ಸು ಅಂತಂದರೆ ಯಾವುದು ಉತ್ತಮ ಗುಣವನ್ನು ವೃದ್ಧಿಗೊಳಿಸ್ತದೋ ಅದು ಶ್ರೇಯಸ್ಸು ಶ್ರೀ ಎನ್ನುವ ಪದದಿಂದ ಹುಟ್ಟಿದ್ದಿದು ಶ್ರೀ ಅಂದರೆ ಲಕ್ಷ್ಮಿ ಅಂತಲೂ ಅರ್ಥ ಇದೆ ಒಳ್ಳೆಯದು ಮಂಗಳಕರವಾದದ್ದು ಶುಭವಾದದ್ದು ಸಂಪತ್ತು ಉತ್ತಮ ಹೀಗೆಲ್ಲ ಅರ್ಥ ಇದೆ ಶ್ರೇಯಸ್ಸು ಅಂತಂದರೆ ಏಳಿಗೆ ಆಗುವುದು ಬೆಳಕು ಹೀಗೆಲ್ಲ ಅರ್ಥ ವಿಸ್ತಾರ ಮಾಡೋದಕ್ಕೆ ಸಾಧ್ಯ ಇದೆ ಒಟ್ಟಿನಲ್ಲಿ ನಮಗೆ ಒಳ್ಳೆಯದಾಗುತ್ತಾ ಹೋಗ್ತದೆ ಭಗವಂತನ ಕಡೆಗೆ ಮುಂದುವರಿಯುತ್ತೇವೆ ಪತನ ಆಗೋದಿಲ್ಲ ಅಂತದಕ್ಕೆ ಶ್ರೇಯಸ್ಸು ಅಂತ ಹೆಸರು ಕಠೋಪನಿಷತ್ನಲ್ಲಿ ಒಂದು ಮಂತ್ರದಲ್ಲಿ ಶ್ರೇಯಸ್ಸು ಪ್ರೇಯಸ್ಸು ಅಂತ ಎರಡು ಹೇಳ್ತಾರೆ ಶ್ರೇಯಸ್ಚ ಪ್ರೇಯಶ್ಚ ಮನುಷ್ಯಮೇತ ಅಂತ ಬರ್ತದೆ ಮನುಷ್ಯನಿಗೆ ಶ್ರೇಯಸ್ಸು ಸಿಗುತ್ತದೆ ಪ್ರೇಯಸ್ಸು ಸಿಗುತ್ತದೆ ಯಾವುದು ಪ್ರಿಯವಾದದ್ದು ಇಷ್ಟವಾದದ್ದು ಅದು ಪ್ರೇಯಸ್ಸು ಆದರೆ ಪ್ರಿಯವಾದದ್ದೆಲ್ಲ ಉತ್ತಮವಾಗಬೇಕಾಗಿಲ್ಲ ಕೆಲವು ಪ್ರಿಯವಾದದ್ದು ಒಳ್ಳೆಯದು ಇರಬಹುದು ಆದರೆ ಹಲವು ಬಾರಿ ಪ್ರಿಯವಾದದ್ದು ಕೆಟ್ಟದೇ ಆಗಿರುತ್ತದೆ ಶ್ರೇಯಸ್ಸು ಅಂತಾದರೆ ಅದು ನಮಗೆ ಹಿತಕರ ಅಲ್ಲದೇ ಇರಬಹುದು ಕೆಲವೊಮ್ಮೆ ಹಿತಕರವೂ ಇರಬಹುದು ಆದರೆ ಅನೇಕ ಬಾರಿ ನಮಗೆ ಅದು ಸುಖವನ್ನು ಕೊಡೋದಿಲ್ಲ ಹೊರನೋಟಕ್ಕೆ ಕಷ್ಟ ಅದು ನಿಜವಾಗಿಯೂ ನಮಗೆ ಉತ್ತಮವಾಗಿರ್ತದೆ ಅದು ಅಂಥದ್ದು ಶ್ರೇಯಸ್ಸು ಶ್ರೇಯಸ್ಸು ಮತ್ತು ಪ್ರೇಯಸ್ಸು ಇವುಗಳೆಲ್ಲ ನಮ್ಮ ಜೀವನದಲ್ಲಿ ಬರ್ತವೆ ಯಾರು ಬುದ್ಧಿವಂತ ಅವನು ಇದು ಎರಡನ್ನೂ ಕೂಡ ಪ್ರತ್ಯೇಕಿಸ್ತಾನೆ ನಮ್ಮ ಇಂದ್ರಿಯಗಳು ಏನನ್ನು ಬಯಸ್ತವೆ ಅದನ್ನು ಕೊಡ್ತಾ ಹೋಗುವವನು ಪ್ರೇಯಸ್ಸನ್ನೇ ಬಯಸ್ತಾನೆ ಪ್ರಿಯವಾದದ್ದನ್ನೇ ಹುಡ್ಕೊಂಡು ಹೋಗ್ತಾನೆ ಇಂದ್ರಿಯ ಸುಖವನ್ನು ಬಯಸ್ತಾ ಹೋಗುವವರಿಗೆ ಪ್ರಿಯವಾದದ್ದು ಸಿಗ್ತದೆ ಅಂತೇನು ಗ್ಯಾರಂಟಿ ಇಲ್ಲ ಅದ್ರ ಜೊತೆಗೆ ಅನೇಕ ಕಹಿಗಳು ಬರ್ತವೆ ಪ್ರತಿಫಲವಾಗಿ ಅಜ್ಞಾನ ದುಃಖ ಅದೇ ರೀತಿಯಲ್ಲಿ ಬಂಧನ ಇವು ಹೆಚ್ಚಾಗ್ತಾ ಹೋಗ್ತವೆ ಶ್ರೇಯಸ್ಸನ್ನು ಹುಡುಕ್ತಾ ಹೋದವನಿಗೆ ಇಂದ್ರಿಯ ಇಂದ್ರಿಯ ಸುಖ ಇವುಗಳು ಬೇಕಾಗಿಲ್ಲ ಅದಕ್ಕಿಂತ ಹೆಚ್ಚಾಗಿ ಅವನಿಗೆ ಬೇಕಾದದ್ದು ಉನ್ನತವಾದ ಜ್ಞಾನದ ಕಡೆಗೆ ಹೋಗುವಂಥ ಭಗವಂತನತ್ತ ಸಾಗುವ ರೀತಿಯ ಏಳಿಗೆ ಅವನಿಗೆ ಬೇಕಾಗ್ತದೆ ಅವನಿಗೆ ಒಂದು ಅರ್ಥ ಆಗ್ತದೆ ಎಲ್ಲಿ ಪ್ರಿಯವಾದದ್ದನ್ನು ನಾನು ಕಡಿಮೆ ಮಾಡ್ತೇನೋ ಅಲ್ಲಿ ನನಗೆ ಶ್ರೇಯ ಅಥವಾ ಶ್ರೇಯ ಅದು ಸಿಗ್ತದೆ ಹೀಗೆ ಈ ಶ್ರೇಯಸ್ಸನ್ನು ವೃದ್ಧಿ ಮಾಡುವ ಶ್ರೇಯಸ್ಸು ಅಂತಂದರೆ ಏನದು ಅದು ಅದೇ ನೈದಿಲೆ ಈ ಕವಿಗಳು ಹೇಳೋ ರೀತಿ ನೋಡಿಯೋದು ಅದಕ್ಕೆ ಅಲಂಕಾರ ಅಂತ ಹೆಸರು ಹೋಲಿಸುವುದು ಮುಖವನ್ನು ಚಂದ್ರನಿಗೆ ಹೋಲಿಸ್ತಾರೆ ಮುಖ ಅಥವಾ ಕಮಲ ತಾವರೆಗೆ ಹೋಲಿಸ್ತಾರೆ ಮುಖಕಮಲ ಅಂತ ಹೇಳ್ತಾರೆ ಶ್ರೇಯಃಕೈರವ ಅಂತ ಅಂದರೆ ಶ್ರೇಯಸ್ಸೆಂಬ ನೈದಿಲೆ ನೈದಿಲೆ ಹಾಗೆ ಶುದ್ಧವಾಗಿರುವಂಥ ಒಂದು ಬಿಳಿ ನೈದಿಲೆಯ ಹಾಗೆ ಶ್ರೇಯಸ್ಸು ಎನ್ನುವುದು ಅರಳುತ್ತಾ ಹೋಗಬೇಕಾದ್ರೆ ಅದಕ್ಕೆ ಬೆಳದಿಂಗಳ ಒಂದು ಬಲ ಬೇಕಾಗುತ್ತದೆ ಶಕ್ತಿ ಮೇಲಿಂದ ಇಳಿದು ಬರಬೇಕಾಗ್ತದೆ ಆ ಶಕ್ತಿ ಯಾವುದು ಅಂತಂದರೆ ಭಗವತ್ ಕೃಪೆ ಅಂಥ ಚಂದ್ರಿಕೆಯನ್ನು ಅಂದರೆ ಬೆಳದಿಂಗಳನ್ನು ವಿತರಣಂ ವಿತರಣೆ ಮಾಡುವಂಥವನು ಸಪ್ಲೈ ಮಾಡುವಂಥವನು ನೀರು ಸಪ್ಲೈ ಮಾಡೋರು ಇದ್ರೆ ತಾನೇ ನಿಮಗೆ ಟ್ಯಾಪ್ ತಿರುಗಿಸಿದಾಗ ನೀರು ಬರುತ್ತೆ ಅದೇ ರೀತಿಯಲ್ಲಿ ಶ್ರೇಯಸ್ಸು ಬೇಕು ಅಂತ ನೀವು ಪ್ರಾರ್ಥಿಸುವಾಗ ಆ ಶ್ರೇಯಸ್ಸನ್ನು ನಿಮಗೆ ಒದಗಿಸಿ ಕೊಡುವಂಥವನ್ನೊಬ್ಬ ಬೇಕೇ ಬೇಕು ಅವನು ಯಾರು ಭಗವಂತಲ್ಲದೆ ಬೇರೆ ಯಾರೂ ಇಲ್ಲ ಹೀಗೆ ಚಂದ್ರಿಕೆಗೆ ಶ್ರೇಯಸ್ಸೆನ್ನುವ ನೈದಿಲೆಗೆ ಬೇಕಾದ ಬೆಳೆದಿಂಗಳನ್ನು ಅಥವಾ ಕೃಪೆಯನ್ನು ನೀಡತಕ್ಕಂಥ ಭಗವಂತನು ಅವನ ಸಂಕೀರ್ತನೆಯ ಮೂಲಕ ಈ ಕೃಪೆ ಒದಗಿ ಬರ್ತದೆ ಈ ಸಂಕೀರ್ತನೆ ಆ ವಿತರಣೆಯ ಕೆಲಸವನ್ನು ಮಾಡ್ತದೆ ಭಗವತ್ಕೃಪೆಯನ್ನು ಒದಗಿಸುವ ಕೆಲಸವನ್ನು ಶ್ರೀಕೃಷ್ಣ ಸಂಕೀರ್ತನೆ ಮಾಡ್ತದೆ ಹಾಗಾಗಿ ಇದು ಅದಕ್ಕೆ ವಿಶೇಷಣ ಶ್ರೇಯಃಕೈರವಚಂದ್ರಿಕಾ ವಿತರಣಂ ವಿದ್ಯಾವಧು ಜೀವನಂ ವಿದ್ಯೆ ಅಂತಂದರೆ ಅದರ ಬಗ್ಗೆ ಸಾಕಷ್ಟು ಕಡೆ ಸ್ತುತಿ ಮಾಡಲಾಗಿದೆ ಸಾಮಾನ್ಯವಾಗಿ ನಾವು ಶಾಲೆ ಕಾಲೇಜುಗಳಲ್ಲಿ ಕಲಿಯುವ ಆ ಐ ಇ ಅಕ್ಷರಮಾಲೆ ಬೇರೆ ಬೇರೆ ಸಬ್ಜೆಕ್ಟ್ಗಳು ಹಿಸ್ಟ್ರಿ ಇಕನಾಮಿಕ್ಸ್ ಇತ್ಯಾದಿ ಇವೆಲ್ಲವೂ ವಿದ್ಯೆಗಳೇ ಇನ್ನು ನಾವು ಜೀವನೋಪಾಯಕ್ಕೆ ಮಾಡಿಕೊಳ್ಳುವಂಥ ವಿದ್ಯೆಗಳು ಇವೆ ಬಡಗೆ ಕೆಲಸ ಕಮ್ಮಾರ ಕೆಲಸ ಕೃಷಿ ಇತ್ಯಾದಿಗಳು ಆದರೆ ಇಲ್ಲಿ ಹೇಳಿರುವ ವಿದ್ಯೆ ಸಾಮಾನ್ಯ ಲೌಕಿಕವಾದ ಈ ರೀತಿಯ ವಿದ್ಯೆಯಲ್ಲ ಪರಾವಿದ್ಯೆ ಭಗವಂತನನ್ನು ಯಾವ ಜ್ಞಾನವೂ ಕೊಡಬಲ್ಲದೋ ಅದು ನಿಜವಾದ ವಿದ್ಯೆ ಉಳಿದದ್ದೆಲ್ಲ ಅವಿದ್ಯೆ ಉಪನಿಷತ್ತುಗಳಲ್ಲಿ ಹೇಳುತ್ತವೆ ಪರಾವಿದ್ಯೆ ಅಪರಾವಿದ್ಯೆ ಅಂತ ಯಾವುದು ಭಗವತ್ ಸಾಕ್ಷಾತ್ಕಾರ ಅಥವಾ ಆತ್ಮಜ್ಞಾನವನ್ನು ಕೊಡಬಲ್ಲದೋ ಅದು ನಿಜವಾದ ವಿದ್ಯೆ ಅಲ್ಲಿ ಹೇಳಿರೋ ಪ್ರಕಾರ ವೇದ ಮೊದಲಾದವುಗಳು ಕೂಡ ಅವಿದ್ಯೆಯಂತೆ ಪರಾವಿದ್ಯೆ ಅಪರ ವಿದ್ಯೆ ಅಂತ ಹೇಳ್ತಾರೆ ಅಂದರೆ ಕೆಳಮಟ್ಟದ ತಿಳುವಳಿಕೆ ಕೇವಲ ಸಾಕ್ಷಾತ್ಕಾರ ಕೊಡಬಲ್ಲಂಥ ಜ್ಞಾನ ಯಾವುದಿದೆ ಅದೊಂದೇ ಪರಾವಿದ್ಯೆ ಇಲ್ಲಿ ಆ ವಿದ್ಯೆಯನ್ನು ವಧುವಿಗೆ ಹೋಲಿಸಿದ್ದಾರೆ ವಧುವಿನ ಒಂದು ಚಿತ್ರ ಮಾಡಿಕೊಳ್ಳಿ ಒಂದು ಮನೆಯನ್ನು ಬಿಟ್ಟು ಇನ್ನೊಂದು ಮನೆಗೆ ಹೋಗ್ತಾಳೆ ಸಂಪೂರ್ಣವಾಗಿ ಹೊಸದಾದಂಥ ಒಂದು ಪರಿಸರವನ್ನು ಮುಂದೆ ನೋಡ್ತಾ ಇದ್ದಾಳೆ ಈ ಮನೆಯಿಂದ ಪೂರ್ಣವಾಗಿ ಕಡ್ಕೊಂಡು ಹೋಗಬೇಕಾಗ್ತದೆ ಆ ಸಂಧಿ ಕಾಲದಲ್ಲಿ ಆಕೆಯ ಪರಿಸ್ಥಿತಿ ಹೊಯ್ದಾಟ ಅದು ಹೇಳುತ್ತೀರದು ಭಯ ಆಗ್ತದೆ ಉದ್ವೇಗ ಆಗ್ತದೆ ಸಂಕೋಚ ಆಗ್ತದೆ ಇನ್ನೇನೇನು ಭಾವನೆಗಳಾಗ್ತೋ ಹೇಳೋದು ಕಷ್ಟ ಅಂಥವಳಿಗೆ ಆಧರಿಸಿ ಹಿಡ್ಕೊಳ್ಳೋದಕ್ಕೆ ಒಂದು ಆಧಾರ ಬೇಕೇ ಬೇಕು ಏನೋ ಒಂದು ಆಸೆ ನನ್ನ ಮುಂದಿನ ಜೀವನ ಚೆನ್ನಾಗಿರಬಹುದೇನೋ ಭಗವಂತನ ಕೃಪೆಯಿಂದ ಚೆನ್ನಾಗಿ ನಡೆಯಬಹುದೇನೋ ನಾನು ಹೋಗುವ ಮನೆಯಲ್ಲೆಲ್ಲ ನಾನು ಚೆನ್ನಾಗಿ ನೋಡಿಕೊಂಡ್ರೂ ನೋಡ್ಕೊಳ್ಬಹುದು ಎನ್ನುವಂಥ ಒಂದು ಆಸೆಯಿಂದ ಆಕೆ ಜೀವನವನ್ನು ಹಿಡ್ಕೊಂಡಿರ್ತಾಳೆ ಅದೇ ರೀತಿ ವಧುವಿನ ಹಾಗೆ ಇರುವಂಥ ಈ ವಿದ್ಯೆ ವಿದ್ಯೆ ಎನ್ನುವಂಥ ವಧುವಿಗೆ ಜೀವನ ಇಡೀ ಜೀವನಕ್ಕೆ ಆಧಾರವಾದ ಆ ಶಕ್ತಿಯನ್ನು ಕೊಡತಕ್ಕದ್ದು ಯಾವುದು ಅಂದರೆ ಶ್ರೀಕೃಷ್ಣ ಸಂಕೀರ್ತನೆ ಜ್ಞಾನ ಎನ್ನುವುದು ಈಗಲೇ ಹೇಳಿದ ಹಾಗೆ ಒಂದು ಕ್ಷಣ ನಮ್ಮ ಮನಸ್ಸಿನಲ್ಲಿ ಬಂದರೆ ಮರುಕ್ಷಣವೇ ಪಾಚಿಯ ಹಾಗೆ ಅಜ್ಞಾನ ಆವರಿಸ್ತದೆ ನಿರಂತರ ಈ ಪಾಚಿಯನ್ನು ಸರಿಸ್ತಾ ಇದ್ದರೆ ಮಾತ್ರ ಆ ವಿದ್ಯೆ ಎನ್ನುವುದು ಜೀವಂತವಾಗಿ ನಮ್ಮಲ್ಲಿ ಇರುತ್ತದೆ ಅದಕ್ಕೆ ಆ ಜೀವನ ವಿದ್ಯೆ ಎನ್ನುವುದು ಜೀವಂತಾಗಿರುವುದಕ್ಕೆ ಕಾರಣವಾದದ್ದು ಶ್ರೀಕೃಷ್ಣ ಸಂಕೀರ್ತನೆ ಆದ್ದರಿಂದ ಅದು ಉತ್ಕೃಷ್ಟವಾದದ್ದು ಅಂತ ಚೈತನ್ಯ ಪ್ರಭುಗಳು ಇಲ್ಲಿ ವಿವರಿಸ್ತಾರೆ ಒಂದನೇ ಶ್ಲೋಕದ ಎರಡು ಪಾದಗಳು ಮಾತ್ರ ಆಗಿವೆ ಒಟ್ಟು ನಾಲ್ಕು ಪಾದಗಳಿವೆ ಇನ್ನೊಂದು ಅರ್ಧ ಭಾಗ ಮೊದಲನೇ ಶ್ಲೋಕದಲ್ಲಿ ಉಳಿದಿದೆ ನಾವು ಮುಂದಿನ ಗುರುವಾರ ಮುಂದುವರಿಸೋಣ ಓಂ ಶಾಂತಿ ಶಾಂತಿ ಶಾಂತಿ ಹರಿ ಓಂ ಸತ್ ಶ್ರೀರಾಮಕೃಷ್ಣಾರ್ ಣಮಸ್ತು